ೇತಿ ತಮೋಮೋಕ್ಷ್ಮೀ ಬ್ರಹ್ಮ ರುದ್ರ ಪ್ರಭೃತಿತ್ಮಕ ವಿಷ್ಣೋಸ್ತಮಸ್ತ ಸಕಲೋಷ ವಿಪೇದ ಪೂರ್ಣಾನಂದ್ಯೋ ಯೋ ಗುರು ಪರಮಶ್ಚಿಂತ ಏತಂತರತಶ್ಚಾಚ ವಿಘ್ನೆಸ್ವರೇ ಬ್ರಹ್ಮಹೃದಿ ಕವೈ ಮುಹ್ಯಂತಸೂರಯ ತೇಜೋವಾರಿ ಮೃತ ಯಥ ವಿಮಯ ಯತ್ರಸರ್ಗೋ ಮೃಷಾ ಧಾಂ ಸ್ವೇನ ಸದಾ ನಿರಸ್ತುಹಕ ಸತ್ಯಂ ಪರಂಧೀಮ್ಞಾನವೈರಗ್ಯಪರೈಶ್ವರ್ಯಶಾಲ ಆನಂದತೀರ್ಥಭಗವತ್ಪದನ್ ವಂದೇ ನಿರಂತರನು ದಿಢಮೂಕೋಿ ವಗ್್ಮೀಡಮತಿರ ಜುರ್ಜಾತೆಮೌಲಿ ಸಕಲವಚನಚೇತೋ ದೇವಾರತೀಸ ನಿಧತ್ತಿ ಮಾನಸೆ ನಮಸ್ತಿಕ ದೇವಾ ವಿಷ್ಣುಭಕ್ತಿಪರಾಯ ಧರ್ಮಾರ್ಗೇ ಪ್ರೇರೆಯದು ನೋವಿನ್ಯಸುಧಾಕೃಜಯ ಮುನೀನ್ ಶ್ರೀಪದ್ಸನ್ಮಣೀನ್ ವ್ಯಾಸಾರಿಯನ್ ವಿವಿಧಗಮ್ ವಿಹರನ್ ಶ್ರೀವಾದಿರಜಾನ ವಂದೇ ಹಂಸರತ್ತಮಗುರೂನ್ ವೈದಘ್ಯವಾರಾಂ ನಿಧೀನ್ ಶ್ರೀಸತ್ಯವ್ರತರೇಂದ್ರಮುನಿಪನ್ ಸದ್ಭೂತ ಸಧ್ಯಾನನ್ ಸತ್ಯಕರಾಬ್ೋೋತ್ಥಾ ಪಂಚಾಶ್ವರ್ಷಪೂರಕ್ರಮೋದತೀರ್ಥಾರ್ಯಾನ್ ನೋ ವಿನ್ಯ್ಯಾಯಸುಧಾರ ಶ್ರೀ ಭಗವಾನ್ ಉಚ ಮೋದಿ ಸ್ವಧರ್ಮು ಮದಶ್ರಯ ವರ್ಣಶ್ರಮಕುಲಚಾರಯೋದಿ ಸ್ವಧರ್ಮು ಮದಶ್ರಯ ತರ್ಣಶ್ರಮ ವಿಹಿತವಾದಂತಹ ಕರ್ಮಗಳು ಹಾಗೂ ಹಿಂದೆ ಹೇಳಿದ ಅನೇಕ ಭಾಗವತ ಧರ್ಮಗಳು ಇದಲ್ಲದೆ ಇಪ್ಪತ್ತ ನಾಲ್ಕು ಗುರುಗಳಿಂದ ಕಲಿತಂತಹ ಅನೇಕ ಅನುಷ್ಠೇಯವಾಗಿರುವಂತಹ ಧರ್ಮಗಳು ಇವುಗಳ ವಿಷಯದಲ್ಲಿ ಅತ್ಯಂತ ಅವಧಾನವನ್ನು ಇಟ್ಟುಕೊಂಡು ದಾರಿ ತಪ್ಪದೆ ಮದಾಶ್ರಯ ಭಗವಂತನೇ ಸರ್ವಪ್ರೇರಕನಾಗಿ ಎಲ್ಲವನ್ನೂ ಮಾಡಿಸ್ತಾನೆ ಅಂತನ್ನುವುದನ್ನು ಅನುಸಂಧಾನ ಮಾಡ್ತಾ ವರ್ಣಾಶ್ರಮ ಕುಲಾಚಾರಂ ತನ್ನ ವರ್ಣಗಳಿಗೆ ವಿಹಿತವಾದದ್ದು ಆಶ್ರಮಕ್ಕೆ ವಿಹಿತವಾದದ್ದು ವರ್ಣ ಬಾಹ್ಯನಾಗಿದ್ದರೂ ಅನುಷ್ಠಾನ ಮಾಡಬೇಕು ವರ್ಣದವರಾಗಿದ್ದರೆ ವರ್ಣಾಶ್ರಮಗಳ ಧರ್ಮವನ್ನು ಪರಿಪಾಲನೆ ಮಾಡಬಹುದು ವರ್ಣಬಾಹ್ಯರಾದವರು ಕೂಡ ತಮ್ಮದೇ ಆದ ಕುಲಾಚಾರವನ್ನು ಅನುಷ್ಠಾನ ಮಾಡಬೇಕಾದದ್ದು ಕರ್ತವ್ಯ ಅನ್ವೀಕ್ಷೇತ ವಿಶುದ್ಧಾತ್ಮ ದೇಹಿನಂ ವಿಷಯಾತ್ಮನ ಗುಣೇಶು ತತ್ವಧ್ಯಾನೆಯ ಸರ್ವಾರಂಭ ವಿಪರ್ಯಯಂ ವಿಶುದ್ಧವಾದ ಮನಸ್ಸಿನ ಈ ಸಾಧಕನಾದ ಜೀವ ವಿಷಯಾತ್ಮನಾಂ ದೇಹಿನಾಂ ಗುಣೇಶು ತತ್ವಜ್ಞಾನೇನ ಸರ್ವಾರಂಭ ವಿಪರ್ಯಯಂ ಅನ್ವೀಕ್ಷಿತ ವಿಷಯಗಳಲ್ಲಿ ಆಸಕ್ತವಾದ ಮನಸ್ಸಿರುವಂತಹ ಏನೆಲ್ಲ ಜೀವರಾಶಿಗಳಿದ್ದಾರೆ ಅವರು ತಮ್ಮ ಇಂದ್ರಿಯಗಳಿಂದ ವಿಷಯಭೋಗವನ್ನು ಮಾಡುವುದರಿಂದ ನಿಜವಾಗಿಯೂ ತಮಗೆ ಸುಖ ಸಿಗತ್ತೆ ಈ ಇಂದ್ರಿಯಗಳು ಪುರುಷಾರ್ಥ ಸಾಧನವಾಗಿವೆ ಬಾಹ್ಯವಾದ ವಿಷಯಗಳು ಪುರುಷಾರ್ಥ ಸಾಧನವಾಗಿವೆ ಅಂತ ತಿಳಿದು ಭೋಗವನ್ನ ಮಾಡ್ತಾರಲ್ಲ ಆದರೆ ನಿಜವಾಗಿ ಅದರಿಂದ ಅವರಿಗೆ ಶಾಶ್ವತ ಸುಖ ಸಿಗೋದಿಲ್ಲ ಸರ್ವಾರಂಭ ವಿಪರ್ಯಯಂ ಅವರು ಮಾಡುವ ಎಲ್ಲ ಕರ್ಮಗಳಲ್ಲಿ ವೈಪರೀತ್ಯ ಇದೆ ಯಾವ ರೀತಿಯ ಸುಖ ಬಾಹ್ಯವಾದ ವಿಷಯಗಳಲ್ಲಿ ಅವರು ತಿಳಿದಿರ್ತಾರೆ ಆ ಅವರಿಗೆ ಸಿಕ್ಕಿರೋದಿಲ್ಲ ಇದನ್ನು ನೋಡಿ ಈ ಜಿಜ್ಞಾಸವಾದ ವ್ಯಕ್ತಿ ವಿರಕ್ತನಾಗಬೇಕು ಅಂತ ಹೇಳ್ತಾರೆ ಗುಣ ಅಂದರೆ ಶಬ್ದ ಸ್ಪರ್ಶ ರೂಪ ರಸಗಂಧ ಇವುಗಳನ್ನು ತತ್ ಇವುಗಳಲ್ಲಿ ತತ್ವವನ್ನ ತಿಳಿದುಕೊಳ್ಳೋದು ಇದರ ಅರ್ಥ ಇವುಗಳೇ ಪುರುಷಾರ್ಥ ಸಾಧನ ಅಂತ ತಿಳಿದುಕೊಳ್ಳೋದು ಈ ಬಾಹ್ಯವಾದ ಶಬ್ದ ಸ್ಪರ್ಶ ರೂಪರಸಗಂಧಗಳನ್ನೇ ಪುರುಷಾರ್ಥ ಸಾಧನ ಅಂತ ತಿಳಿದು ಭೋಗ ಮಾಡ್ತಾರೆ ಮಾಡಿದರೂ ಅವರಿಗೆ ನಿಜವಾದ ಪುರುಷಾರ್ಥ ಪ್ರಧಾನವಾದ ಸುಖ ಅವರಿಗೆ ಸಿಗೋದಿಲ್ಲ ಇದನ್ನು ಕಂಡು ಇದರ ಬಗ್ಗೆ ವಿರಕ್ತನಾಗಿ ತಾನು ನಿಷ್ಕಾಮವಾಗಿ ಸಾಧನೆಯನ್ನು ಮಾಡಬೇಕು ಎಂಬುದಾಗಿ ಹೇಳುತ್ತಾರೆ ಸುಪ್ತಸ ವಿಷಯಾಲೋಕೋವಾ ಮನೋರಥ ನಾನಾತ್ಮಕತ್ವ ವಿಫಲ ತೇದಃ ಅನ್ಯಧೀಗುಣ ಸ್ವಧೀಗುಣ ಎಂದು ಪಾಠ ಇದೆ ಇಲ್ಲಿ ಬುದ್ಧಿಗುಣ ಅನ್ಯ ಧೀಗುಣ ಅಥವಾ ಸ್ವಧೀಗುಣ ಧೀಗುಣಗಳು ಅಂದರೆ ಯಾವುದು ಅಭೇದ ಅಂದರೆ ಏನು ಇದನ್ನು ಮೊದಲಿಗೆ ಶ್ರೀಮದ್ ಆಚಾರ್ಯರು ತಿಳಿಸಿಕೊಡ್ತಾರೆ ಭೇದ ಅಂತ ಪದಚ್ಛೇದ ಮಾಡಿಕೊಳ್ಳಬಾರದು ಅಭೇದ ಅಂತ ಪದಚ್ಛೇದ ಮಾಡಿಕೊಳ್ಳಬೇಕು ಆ ಅಭೇದ ಎಂಬ ಶಬ್ದದ ಅರ್ಥವಾದರೂ ಏನು ಸಾಮಾನ್ಯವಾಗಿ ಈ ಶ್ಲೋಕದಲ್ಲಿ ಹೇಳುವುದಕ್ಕೆ ಹೊರಟದ್ದೇನು ಅಂದರೆ ಬುದ್ಧಿಯ ಗುಣಗಳಿಂದ ಭೇದವನ್ನು ಚಿಂತನೆ ಮಾಡಬಾರದು ಅಂತ ಅದು ಮೊದಲನೆಯದು ತಪ್ಪು ಭೇದ ಅಂತ ಪದಚ್ಛೇದ ಅಲ್ಲ ಅಭೇದ ಅಂತ ಸರಿ ಅಭೇದ ಚಿಂತನೆ ಮಾಡಬಾರದು ಅಂತ ಅಭೇದ ಚಿಂತನೆ ಮಾಡೋದೇ ಇಲ್ಲ ಯಾರು ನಾನು ಕಾಮ ನಾನು ಕ್ರೋಧ ನಾನು ಭಯ ಅಂತ ಯಾರು ಚಿಂತನೆ ಮಾಡ್ತಾರೆ ನನಗೆ ಕಾಮ ಇದೆ ನನಗೆ ಭಯ ಅಭಯ ಇಚ್ ಮೊದಲಾದ ಎಲ್ಲ ಬುದ್ಧಿಯ ಗುಣಗಳು ನನ್ನಲ್ಲಿ ಇವೆ ಅಂತ ಚಿಂತನೆ ಮಾಡ್ತಾರೆ ಹೊರತು ನಾನು ಅಂತ ಅಭೇದ ಚಿಂತನೆ ಮಾಡೋದೇ ಇಲ್ಲ ಯಾರು ಮಾಡಬೇಡಿ ಅಂತ ಹೇಳುವ ಅವಶ್ಯಕತೆಯೇ ಇಲ್ಲ ಅದಕ್ಕೆ ಶ್ರೀಮದಾಚಾರ್ಯರು ಅಭಿಪ್ರಾಯವನ್ನು ತಿಳಿಸ್ತಾರೆ ಇಲ್ಲಿ ಅಭೇದ ಅಂತನ್ನುವ ಶಬ್ದದ ತಾತ್ಪರ್ಯ ಯಾವ ಗುಣಗಳು ನಮ್ಮ ಮನಸ್ಸಿನಲ್ಲಿವೆ ಅವುಗಳನ್ನು ನನ್ನಲ್ಲಿವೆ ಅಂತ ಚಿಂತನೆ ಮಾಡುವುದೇ ಅಭೇದ ಅದನ್ನು ಮಾಡಬೇಡಿ ಅಂತ ನಾನೂಂತ ನೀವು ತಿಳಿಯೋದಿಲ್ಲ ನಿಜ ನಾನೂಂತ ತಿಳಿಯೋದಲ್ಲ ನನ್ನಲ್ಲಿ ಇವೆ ಜೀವಸ್ವರೂಪದಲ್ಲಿವೆ ಅಂತ ತಿಳಿಯುವುದು ಒಂದು ತಪ್ಪೆ ಅದನ್ನು ಮಾಡಬೇಡಿ ಬುದ್ಧಿಗುಣೈ ಕಾಮಕ್ರೋಧಾದಿಭಿ ಅಭೇದ ವಿಫಲ ಬುದ್ಧಿಯ ಗುಣಗಳು ಕಾಮ ಕ್ರೋಧ ನಾನು ಬೇರೆ ನನ್ನ ಮನಸ್ಸು ಬೇರೆ ಜೀವಸ್ವರೂಪ ಬೇರೆ ಜೀವನ ಮನಸ್ಸು ಬೇರೆ ಜೀವ ಚೇತನ ಮನಸ್ಸು ಜಡ ಚೇತನಾದ ಜೀವನಲ್ಲಿಯೂ ಚೇತನವಾದ ಮನಸ್ಸೊಂದಿದೆ ಅದು ಬೇರೆ ಆದರೆ ಬಾಹ್ಯವಾದ ಜಡವಾದ ದೇಹ ಲಿಂಗ ದೇಹ ಅಲ್ಲಿ ಇರುವ ಜಡವಾದ ಮನಸ್ಸು ಆ ಮನಸ್ಸಿನಲ್ಲಿರುವ ಕಾಮ ಕ್ರೋಧ ಜ್ಞಾನ ಇಚ್ಛ ಮೊದಲಾದ ಗುಣಗಳೆಲ್ಲ ಬೇರೆ ಇವೆ ಕನ್ಫ್ಯೂಷನ್ ಮಾಡಿಕೊಂಡು ಮನಸ್ಸಿನಲ್ಲಿ ಜಡವಾದ ಮನಸ್ಸಿನಲ್ಲಿರುವ ಗುಣಗಳು ಚೇತನನಾದ ನನ್ನಲ್ಲಿ ಇದೆ ಅಂತ ನಾನು ತಿಳಿಯುವುದು ಅದು ಭ್ರಮ ಅದರಿಂದ ಯಾವ ಲಾಭ ಇಲ್ಲ ಲಾಭವಿಲ್ಲ ಇಷ್ಟೆಯಲ್ಲ ಅಲ್ಲ ವಿಪರೀತವಾದಂತಹ ಹಾನಿಯೇ ಇದೆ ಅದಕ್ಕಾಗಿ ಎಂದೆಂದಿಗೂ ಹಾಗೆ ಭಾವಿಸಬಾರದು ಅಂತ ವಸ್ತುಸ್ಥಿತೆಯರನ್ಯಥಾತ್ವಂ ನಾನಾತ್ವಮಿತಿ ಕೀರ್ತಿತಂ ಜ್ಞಾನಸ್ಥೆ ಇವತ್ತು ನಾನಾತ್ವಾ ಸ್ಯಾತ್ ಕಮಾಧ್ಯಹಮ್ಮತಿ ಮೂಲದಲ್ಲಿ ನಾನಾತ್ಮಕತ್ವದ್ ವಿಫಲ ಅಂತ ಹೇಳಿದ್ದಾರೆ ನಾನಾತ್ಮಕತ್ವ ಅಂದರೆ ಏನು ಅದನ್ನು ಹೇಳುತ್ತಾರೆ ವಸ್ತುಸ್ಥಿತಿ ಇದ್ದಂತೆ ತಿಳಿದರೆ ಅದು ಸರಿ ವಸ್ತುಸ್ಥಿತಿಗೆ ಹೊರತಾಗಿ ತಿಳಿದರೆ ಅದೇ ನಾನಾತ್ವ ಇದ್ದು ಒಂದು ತಿಳಿದದ್ದು ಮತ್ತೊಂದು ರೀತಿ ಅದಕ್ಕೆ ನಾನಾತ್ವ ಅಂತ ಇದ್ದದ್ದು ಹಾಗೆ ನಾವು ತಿಳಿದದ್ದು ಹಾಗೆ ಅಂದರೆ ಅದು ಏಕರೂಪತ್ವ ನಾನಾತ್ವ ಇದ್ದದ್ದು ಹೇಗೋ ಇದೆ ನಾವು ತಿಳಿದದ್ದು ಇನ್ನು ಹೇಗೋ ತಿಳಿದರೆ ಅದು ನಾನಾತ್ವ ಜ್ಞಾನಸ್ಥೈವತ್ತು ನಾನಾತ್ವಾತ್ ವಸ್ತು ಇದ್ದದ್ದು ಒಂದು ರೀತಿ ಆದರೆ ಅದೇ ವಸ್ತುವಿಗೆ ಅನ್ಯಥಾ ಸ್ಥಿತಿ ಇದೆ ಅಂತ ಹೇಳದಕ್ಕೆ ಸಾಧ್ಯ ಇಲ್ಲ ಒಂದು ವಸ್ತು ಒಂದೇ ರೀತಿ ಇರೋದು ಎರಡು ರೀತಿ ಇರೋದಿಲ್ಲ ಹಾಗಾದರೆ ನಾನಾತ್ವ ಎಲ್ಲಿ ಇರುವುದು ಒಂದು ರೀತಿ ಮತ್ತೊಂದು ರೀತಿಯಾಗಿದೆ ಅಂದರೆ ಒಂದೇ ರೀತಿ ಇರುತ್ತಲ್ಲ ಅಂದರೆ ಜ್ಞಾನಸ್ಸೇ ಇವತ್ತು ನಾನಾತ್ವ ವಸ್ತುಸ್ಥಿತಿ ಒಂದೇ ರೀತಿ ತಿಳುವಳಿಕೆ ಮಾತ್ರ ಬೇರೆ ರೀತಿಯಾಗಿರುತ್ತೆ ಆದ್ದರಿಂದ ನಾನಾತ್ವವನ್ನು ಹೇಳುವುದು ನಾತ್ ಕಾಮಾದ್ಯಹಮ್ಮತಿ ಈ ಕಾರಣಕ್ಕಾಗಿ ಕಾಮಾದಿಗಳ ವಿಷಯದಲ್ಲಿ ಕಾಮಕ್ರೋಧಾದಿಗಳ ಬಗ್ಗೆ ನಾನು ಎಂಬ ಭಾವನೆಯನ್ನು ಮಾಡಿಕೊಳ್ಳಬಾರದು ಅಭೇದ ಚಿಂತನೆಯನ್ನು ಮಾಡಬಾರದು ಅಂದರೆ ಕಾಮಾದಿಶು ಸ್ವಧಿಸ್ಥೇಷು ಕೇವಲಂ ಜೀವ ಸಂಸ್ಥಿತಿ ಇತಿ ಬುದ್ಧಿ ಅಭೇದ ಸ್ಯಾತ್ ಸನ ಕಾರ್ಯಕನ ಜಡವಾದ ಮನಸ್ಸಿನಲ್ಲಿರುವಂತಹ ಕಾಮಾದಿಗಳನ್ನು ತನ್ನಲ್ಲಿದೆ ಅಂತ ಎಂದಿಗೂ ತಿಳಿಯಬಾರದು ಇದೇ ಅಭೇದ ಚಿಂತನ ಇದನ್ನು ಮಾಡಬಾರದು ಯಾವುದು ಮನಸ್ಸಿನಲ್ಲಿರುವ ಕಾಮ ಸ್ವರೂಪದಲ್ಲಿರುವ ಕಾಮ ಯಾವುದು ಒಬ್ಬ ಈ ಉಪದೇಶವನ್ನು ಮಾಡುವುದೆಲ್ಲ ಸುಜೀವರಿಗೆ ಉತ್ತಮ ಜೀವರಿಗೆ ಮೋಕ್ಷ ಮೋಕ್ಷಯೋಗ್ಯರಾದ ಜೀವರಿಗೆ ತಾನೇ ಭಾಗವತ ಉಪದೇಶವನ್ನು ಮಾಡ್ತಾ ಇದೆ ಅಂತಹ ಮೋಕ್ಷಯೋಗ್ಯರಾದ ಜೀವರ ಸ್ವರೂಪದಲ್ಲಿರುವ ಕಾಮ ಇದು ಶುಭ ಕಾಮ ಅಬಂಧಕವಾದ ಕಾಮ ವಿಷ್ಣು ಭಕ್ತಿ ಬೇಕು ಜ್ಞಾನ ಬೇಕು ಮೋಕ್ಷ ಬೇಕು ಗುರುಗಳ ಅನುಗ್ರಹ ಬೇಕು ಧರ್ಮವನ್ನು ಮಾಡಬೇಕು ಈ ತರಹದ ಉತ್ತಮವಾದ ಮೋಚಕವಾದ ಮೋಕ್ಷಸಾಧನವಾದ ಕಾಮಗಳೇನಿವೆ ಅವುಗಳೆಲ್ಲ ಜೀವನ ಭೂತವಾದ ಕಾಮಗಳು ಇನ್ಯಾವ ಕಾಮಗಳು ಬಂಧಕವಾದ ಕಾಮಗಳಿವೆ ದುಷ್ಟವಾದ ಕಾಮಗಳಿವೆ ವಿಷಯಭೋಗವನ್ನು ಮಾಡಬೇಕು ಎಂಬ ಕಾಮ ಇದೆ ಇದೆಲ್ಲ ಬಾಹ್ಯವಾದ ಜಡವಾದ ಮನಸ್ಸಿನಲ್ಲಿರುವ ಕಾಮ ಅಂದರೆ ಇನ್ನೊಬ್ಬರಿಗೆ ಏನೋ ಬೇಕಾಗಿದೆ ಅಂತಂದರೆ ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು ಅವರಿಗೇನು ಬೇಕೋ ಅವರು ಮಾಡಿಕೊಳ್ಳಿ ಅಂತೇವೋ ಇಲ್ಲೋ ನನಗೇನು ಸಂಬಂಧ ಅವನಿಗೆ ಬೇಕೋ ಅವನು ಮಾಡಿಕೊಳ್ಳಿ ನಿನಗೆ ಹಸಿವಿ ಆಗಿದೆ ನೀವು ಊಟ ಮಾಡು ನನಗೇನು ಹಸಿವಿ ಹಾಗೆ ಯೋಗಿಗಳಿಗೆ ಸಾಧಕರಿಗೆ ಈ ತರಹದ ಡಿಟ್ಯಾಚ್ಮೆಂಟ್ ಇರ್ತದೆ ಮನಸ್ಸು ಬೇರೆ ನಾನು ಬೇರೆ ಅಂತ ಏನೋ ತಿನ್ನಬೇಕು ಉಣಬೇಕು ಅಂತ ಅನಿಸ್ತದೆ ಅಂದರೆ ಈ ಕೋಡೆ ಮನಸ್ಸು ಹೇಳ್ತಾ ಇದೆ ಅದನ್ನು ನಾನೇ ಕೇಳಬೇಕು ಅಂತಾರೆ ಅವರು ನನಗೆ ಬೇಕಾರದ್ದು ವಿಷ್ಣು ಭಕ್ತಿ ಮೋಕ್ಷ ಸಾಧನೆ ಅದು ಮಾತ್ರ ನನಗೆ ಬೇಕಾರದ್ದು ನನ್ನ ಜೀವಸ್ವರೂಪದ ಬಯಕೆ ಅದು ಆ ಜೀವಸ್ವರೂಪದ ಅಪೇಕ್ಷೆಯನ್ನು ಪೂರ್ಣ ಮಾಡುವುದರಲ್ಲಿ ಮಾತ್ರ ನನಗೆ ನೈರ್ಭರ್ಯ ಬಾಹ್ಯವಾದ ಮನಸ್ಸಿನ ಕಾಮಗಳು ಏನೇ ಬರಲಿ ಅದು ನನಗೆ ಸಂಬಂಧಪಟ್ಟದ್ದಲ್ಲ ಅಂತ ಅಷ್ಟು ಗಟ್ಟಿಯಾಗಿ ದೃಢವಾಗಿ ಅವರು ತಿಳಿದುಕೊಂಡಿರ್ತಾರೆ ಆ ಅವಸ್ಥೆಯನ್ನು ಮುಟ್ಟದೇ ಇದ್ದವರು ಮನಸ್ಸಿನ ಕಾಮಗಳನ್ನು ತಮ್ಮ ಕಾಮ ಅಂತ ಭಾವಿಸಿ ಅದನ್ನು ಈಡೇರಿಸುವುದಕ್ಕಾಗಿ ಸತತ ಪ್ರಯತ್ನ ಮಾಡಿ ಕಷ್ಟಪಡ್ತಾರೆ ಹಾಗೆ ಮಾಡೋ ಕಾರಣ ಇಲ್ಲ ಅಂತ ಉದ್ಧವನಿಗೆ ಕೃಷ್ಣ ಹೇಳ್ತಾನೆ ಎಂತಹ ಪರೀಕ್ಷೆ ವಿಚಿತ್ರವಾದ ಪರೀಕ್ಷೆ ಅಷ್ಟು ನಾವು ಮನಸ್ಸಿನ ಜೊತೆಗೆ ತಾದಾತ್ಮ್ಯವನ್ನು ಹೊಂದಿದಂತೆ ವ್ಯವಹಾರ ಮಾಡುತ್ತೇವೆ ಅದುಷ್ಟಕಾಮ ಚಿದ್ರೂಪ ಜೀವಾ ಭಿನ್ನ ಸ್ವದ ದೃಷ್ಟಕ ಮನೋಧರ್ಮ ತಸ್ಮೇಯ इति विवेके श्लोकद ಶ್ಲೋಕದ ಅಭಿಪ್ರಾಯ ಹೀ ಇದೆ ಸುಪ್ತ ವಿಷಯಲೋಕ ಧ್ಯಾತವಾ ಮನೋರಥ ವಿಷಯನ್ ಧ್ಯಾಯತ ಅಂತ ಇಟ್ಟುಕೊಳ್ಳಬೇಕು ವಿಷಯಗಳ ಬಗ್ಗೆನೇ ಚಿಂತನ ಮಾಡ್ತಾ ಇರುವಂತಹ ವ್ಯಕ್ತಿಗೆ ನಿದ್ರೆ ಹೋದಾಗ ಕನಸು ಬೀಳುತ್ತದೆ ಅಂತಹ ವಿಷಯಾಲೋಕಃ ವಿಷಯಗಳ ಬಗ್ಗೆ ಚಿಂತನ ಮಾಡಿ ಮಾಡಿ ಮಾಡಿ ಸುಪ್ತಸ್ಯ ಮಲಗಿದ ವ್ಯಕ್ತಿಗೆ ವಿಷಯಾಲೋಕಃ ಯಾವ ವಿಷಯಗಳ ಚಿಂತನವನ್ನು ಅವನು ಮಾಡ್ತಿರ್ತಾನೋ ಅಂತಹ ವಿಷಯಗಳ ದರ್ಶನ ಸ್ವಪ್ನದಲ್ಲಿ ಅವನಿಗಾಗತ್ತೆ ಆದರೆ ಅದು ನಾನಾತ್ಮಕತ್ವಾದ್ ವಿಫಲ ನಿಜವಾದ ವಸ್ತುಗಳು ಇದ್ದದ್ದು ಹೊರಗೆ ಆ ತರಹದ ವಸ್ತುವಿನಂತೆ ಇದೂ ಕೂಡ ಹೊರಗಿನ ವಸ್ತುವೆ ಅಂತ ಭಾವಿಸ್ತಾನೆ ಆದರೆ ನಿಜವಾಗಿ ಅದು ಹೊರಗಿನ ವಸ್ತು ಅಲ್ಲ ಕೇವಲ ನಮ್ಮ ಮನಸ್ಸಿನಲ್ಲಿರುವ ಸಂಸ್ಕಾರಗಳೇ ಸ್ವಪ್ನದಲ್ಲಿ ತೋರ್ತಾ ಇರ್ತವೆ ಬಾಹ್ಯ ವಸ್ತುಗಳಲ್ಲ ಅವು ಅವುಗಳೇ ಬಾಹ್ಯ ವಸ್ತುಗಳು ಅಂತ ತಿಳಿದಿರ್ತಾನೆ ಇದೇ ಅನ್ನವನ್ನು ತೆಗೆದುಕೊಂಡು ನಾನು ಹೊಟ್ಟೆ ತುಂಬಿಕೊಳ್ಳಬಹುದು ನಿಜವಾಗಿ ಇದೇ ವಾಹನದಲ್ಲಿ ಕುಳಿತು ನಾನು ಓಡಾಡಬಹುದು ಅನ್ನುವ ರೀತಿಯಲ್ಲಿ ತಾನು ಭಾವಿಸಿರ್ತಾನೆ ಅದು ಸುಳ್ಳು ಅದರಂತೆ ವಿಷಯಾಂಧ್ಯಾಯತಃ ಮನೋರಥ ಯಥಾ ವಿಫಲ ಜ್ಞಾನಾತ್ಮಕತ್ವ ವಿಷಯಗಳ ಬಗ್ಗೆ ಚಿಂತನೆ ಮಾಡ್ತಾನೆ ಎಚ್ಚರ ಇದ್ದಾಗ ನಿದ್ರೆ ಹೋದಾಗಲ್ಲ ಎಚ್ಚರ ಇದ್ದಾಗಲೇ ನಾನು ರಾಜನಾಗಬೇಕು ನನ್ನ ಕೈಯಲ್ಲಿ ಎಲ್ಲರೂ ಕೆಲಸ ಮಾಡಬೇಕು ಹೀಗೇನೇನೋ ಆಲೋಚನೆ ಮಾಡ್ತಿರ್ತಾನೆ ಇಂತಿಂತಹ ವೇಷಗಳನ್ನು ಭೂಷಣಗಳನ್ನು ನಾನು ಧಾರಣೆ ಮಾಡಿಕೊಂಡಿರಬೇಕು ಅಂತೀವಿ ಎಲ್ಲ ಮನೋರಥಗಳು ಆ ಎಲ್ಲ ಮನೋರಥಗಳು ಕೂಡ ವಾಸನಾಮಯ ಅದು ನಮಗೆ ಗೊತ್ತಾಗದೇ ವಾಸನೆಗಳು ಸಂಸ್ಕಾರಗಳು ಬರ್ತಾ ಹೋಗ್ತವೆ ಸ್ವಪ್ನದಲ್ಲಿ ಇಲ್ಲಿ ಬುದ್ಧಿಪೂರ್ವಕವಾಗಿ ನಾವೇ ಆಲೋಚನೆ ಮಾಡಿ ಮಾಡಿ ಆ ಮನೋರಥಗಳ ಕಟ್ಟಡವನ್ನು ಕಟ್ತೇವೆ ಆ ತರಹದ ಮನೋರಥಗಳು ಕೂಡ ನಿಜವಾಗಿ ಕೆಲಸಕ್ಕೆ ಬರುವ ವಸ್ತುಗಳಲ್ಲ ಅವು ಆದರೆ ಅವುಗಳು ಬಾಹ್ಯವಾದ ವಸ್ತುಗಳಂತೆ ಕಾರ್ಯಕಾರಿ ಅಂತ ನಾವು ತಿಳಿದರೆ ಅದು ತಪ್ಪೆ ಇದೆರಡು ದೃಷ್ಟಾಂತ ಕೊಟ್ಟಿದ್ದಾರೆ ಹೇಗೆ ಕನಸಿನಲ್ಲಿ ಕಾಣುವ ವಸ್ತುಗಳು ಹೊರಗಿನ ವಸ್ತುಗಳಂತೆ ಕೆಲಸಕ್ಕೆ ಬಾರದ್ದೋ ಮನೋರಥದಲ್ಲಿ ತೋರುವ ವಸ್ತುಗಳು ಹೊರಗಿನಂತೆ ಕೆಲಸಕ್ಕೆ ಬಾರದ್ದೋ ಅದೇ ರೀತಿಯಾಗಿ ಮನಸ್ಸಿನಲ್ಲಿರುವಂತಹ ಕಾಮ ಕ್ರೋಧ ಮೊದಲಾದ ಗುಣಗಳನ್ನು ಅನ್ಯಧೀಗುಣ ಅಭೇದಹ ಅವುಗಳೆಲ್ಲ ನನ್ನ ಜೀವಸ್ವರೂಪದಲ್ಲಿ ಇದೆ ಅಂತ ಭಾವನೆ ಮಾಡಿಕೊಳ್ಳುವುದು ಕೂಡ ನಾನಾತ್ಮಕತ್ವಾದ್ ವಿಫಲ ವಸ್ತುಸ್ಥಿತಿಗೆ ವಿಪರೀತವಾದದ್ದರಿಂದ ಅದು ಭ್ರಮ ಅದರಿಂದ ಯಾವ ಫಲ ಇಲ್ಲ ವಿಪರೀತ ಫಲ ಇದೆ ಮೋಕ್ಷ ಪಡೆಯುವ ಅವಕಾಶ ಇದ್ದ ವ್ಯಕ್ತಿ ನರಕವನ್ನು ಹೊಂದಬೇಕಾಗತ್ತೆ ಆದ್ದರಿಂದ ಅಂತಹ ಮನಸ್ಸಿನ ಗುಣಗಳನ್ನು ತನ್ನಲ್ಲಿ ಇವೆ ಅಂತ ಭಾವಿಸಬಾರದು ಉದ್ಧವ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ನಿವೃತ್ತ ಕರ್ಮ ಸೇವೇತ ಪ್ರವೃತ್ತ ಮತ್ಪರಸ್ತ್ಯಜೇತ್ ಜಿಜ್ಞಾಸಾಂ ಸಂಪ್ರವೃತ್ತ ನಾದ್ರಿಯೇತ್ ಕರ್ಮಚೋದನಾ ನಿನಗೇನು ಬೇಕು ಸ್ವರ್ಗ ಬೇಕಾ ಅವಶ್ಯವಾಗಿ ಸಕಾಮಕರ್ಮಗಳನ್ನು ಮಾಡು ಸ್ವರ್ಗಕ್ಕೆ ಹೋಗು ಮತ್ತೆ ಭೂಮಿಗೆ ಬ ಪುಣ್ಯತೀರಿದ ಮೇಲೆ ಮತ್ತೆ ಕರ್ಮಗಳನ್ನು ಮಾಡು ಮತ್ತೆ ಹೋಗು ಬ ನನಗೆ ಮೋಕ್ಷ ಮೋಕ್ಷಕ್ಕಾಗಿ ಆ ಬ್ರಹ್ಮನ ತತ್ವವನ್ನು ನಾನು ತಿಳಿಯಬೇಕು ಬ್ರಹ್ಮಸ್ವರೂಪವನ್ನು ಜಿಜ್ಞಾಸೆ ಮಾಡಿ ಅದರಿಂದ ಅಪರೋಕ್ಷ ಜ್ಞಾನವನ್ನು ಪಡೆದು ಮೋಕ್ಷವನ್ನು ಹೊಂದಬೇಕು ಅಂತ ನನಗೆ ಅಪೇಕ್ಷೆ ಇದೆ ಹೌದಾ ಹಾಗಿದ್ದರೆ ನೀನು ಸಕಾಮ ಕರ್ಮಗಳನ್ನು ಮಾಡುವ ಗೋಜಿಗೆ ಹೋಗಬೇಡ ಸಕಾಮಕರ್ಮ ಇದು ನಿನ್ನನ್ನು ಸಂಸಾರದ ಬಂಧನದಲ್ಲಿ ಇಡುವಂತಹ ಕರ್ಮ ಕೆಟ್ಟ ಕೆಲಸ ಮಾಡಿದವನು ಸಂಸಾರದಲ್ಲಿಯೇ ಇರ್ತಾನೆ ಒಳ್ಳೆಯ ಕೆಲಸ ಮಾಡಿದರೂ ಸಂಸಾರದೊಳಗೆ ಇರ್ತಾನೆ ಸಕಾಮವಾಗಿ ಮಾಡಿದರೆ ಸಕಾಮವಾದ ಕರ್ಮಗಳನ್ನು ಮಾಡಬೇಡ ಮತ್ಪರಹ ನನ್ನಲ್ಲಿ ಭಕ್ತಿ ಇದ್ದ ವ್ಯಕ್ತಿ ನನ್ನನ್ನೇ ಸೇರಬೇಕು ಅಂತ ಅಪೇಕ್ಷೆ ಇದ್ದಂತಹ ಮೋಕ್ಷಾಪೇಕ್ಷೆಯಾದ ವ್ಯಕ್ತಿ ಅಥವಾ ಮೋಕ್ಷವೂ ಬೇಡ ದೇವರ ಪ್ರಾಪ್ತಿಯೊಂದೇ ಸಾಕು ಅಂತ ಅಪೇಕ್ಷೆ ಮಾಡುವ ಏಕಾಂತ ಭಕ್ತ ಇವನು ನಿವೃತ್ತಂ ಕರ್ಮ ಸೇವೆಯಿತ ನಿವೃತ್ತ ಕರ್ಮವನ್ನು ಮಾಡಬೇಕು ಪ್ರವೃತ್ತಂ ತ್ಯಜೇ ಪ್ರವೃತ್ತ ಕರ್ಮಗಳನ್ನು ಬಿಟ್ಟು ಬಿಡಬೇಕು ಜಿಜ್ಞಾಸಾಂ ಸಂಪ್ರವೃತ್ತ ಅಲ್ಲ ಪ್ರವೃತ್ತ ಕರ್ಮಗಳನ್ನು ಬಿಡೋದು ಹೇಗೆ ಪ್ರವೃತ್ತ ಕರ್ಮಗಳನ್ನು ಮಾಡಬೇಕು ಅಂತ ಹೇಳುತ್ತಾರಲ್ಲ ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಯಜೇತ ಸ್ವರ್ಗ ಬೇಕಾದವರು ಜ್ಯೋತಿಷ್ಠೋಮ ಯಾಗವನ್ನು ಮಾಡಬೇಕು ಅಂತ ಹೇಳುತ್ತಾರೆ ದಿನ ಇಂದ್ರಿಯ ಕಾಮಸ್ಥ ಜುಹುಯಾತ್ ಅಂತಿದೆ ಇಂದ್ರಿಯಗಳಲ್ಲಿ ವಿಶೇಷವಾದ ಶಕ್ತಿ ಬರಬೇಕು ಅಂದರೆ ದಧಿಯಾಗವನ್ನು ಮಾಡಬೇಕು ಅಂತ ಇದೆ ಕಾರೀರಿಕ ವೃಷ್ಟಿಕಾಮಹ ಕಾರೀರಿಯ ಜೇತ್ ಒಂದೇ ಎರಡೇ ನಾನಾ ವಿಧವಾದ ಕಾಮನೆಗಳಿದ್ದವರು ಬೇರೆ ಬೇರೆ ಯಾಗಗಳನ್ನು ಮಾಡಬೇಕು ಅಂತ ಶ್ರುತಿ ಹೇಳುವಾಗ ಯಾವ ಕಾಮನೆಯನ್ನು ಇಟ್ಟುಕೊಳ್ಳದೆ ಪ್ರವೃತ್ತ ಕರ್ಮವನ್ನು ಮಾಡಬಾರದು ಅಂತ ಹೇಗೆ ಹೇಳ್ತೀರಿ ಅದರ ಬಗ್ಗೆ ಗಮನ ಕೊಡಬೇಡಿ ನಿಮಗೆ ಹೇಳೇ ಇಲ್ಲ ಅದನ್ನು ಜಿಜ್ಞಾಸಾಂ ಸಂಪ್ರವೃತ್ತ ನಾದ್ರಿಯೇತ್ ಕರ್ಮಚೋದನ ಆ ಕರ್ಮಗಳ ವಿಧಿವಾಕ್ಯಗಳೇನು ನಿಮಗೆ ವೇದಗಳಲ್ಲಿ ತೋರಿ ಬರುತ್ತೆ ಆ ವಿಧಿವಾಕ್ಯಗಳ ಗರ್ಭದಲ್ಲಿ ಫಲವನ್ನ ಅನೇಕ ವಿಧವಾದಂತಹ ಲೌಕಿಕವಾದ ಅಥವಾ ಪಾರಲೌಕಿಕವಾದ ಗುರಿಯಾಗಿ ಇಟ್ಟುಕೊಳ್ಳುವುದಕ್ಕೆ ತೋರಿಸಿದ್ದಾರೆ ಅದೆಲ್ಲವೂ ಅಜ್ಞಾನಿಗಳು ಯಾರಿಗೆ ಕೇವಲ ಭೋಗಬೇಕೋ ಅಂಥೊಬ್ಬರಿಗೆ ಹೇಳಿದ್ದು ಜಿಜ್ಞಾಸುಗಳಾಗಿ ಮೋಕ್ಷವನ್ನು ಬಯಸುವವರಿಗೆ ಹೇಳಿದ್ದಲ್ಲ ಅದು ನಿಮಗಾಗಿ ಹೇಳಿದ ಮಾತಲ್ಲ ನಿಮಗೆ ಹೇಳಿದ ರಹಸ್ಯದ ಮಾತುಗಳು ಬೇರೆ ಇದೆ ನಿಷ್ಕಾಮಕರ್ಮವನ್ನು ಮಾಡಬೇಕು ತಸ್ಮಾನ್ನ ಇಷ್ಟಿಯಾಜು ಎಂದೆಂದಿಗೂ ಅಪೇಕ್ಷೆಯನ್ನು ಇಟ್ಟುಕೊಂಡು ಯಜ್ಞ ಮಾಡಬಾರದು ಇದು ರಹಸ್ಯದ ಮಾತು ಮೇಲ್ನೋಟಕ್ಕೆ ಬೇರೆ ಬೇರೆ ಅಪೇಕ್ಷೆಗಳಿದ್ದವರು ಯಜ್ಞ ಅಗಾದಿಗಳನ್ನು ಮಾಡಿ ಅಂತ ಹೇಳೋದಷ್ಟೇ ಅದು ನಿಜವಾದ ವೇದದ ಹೃದಯವಲ್ಲ ತಪ್ಪು ತಿಳಿಯಬೇಡಿ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ಹೇಳುತ್ತಾನೆ ಇಲ್ಲಿ ಶ್ರೀಮದಾಚಾರ್ಯರ ಭಾಷ್ಯಕ್ಕೆ ತಾತ್ಪರ್ಯಕ್ಕೆ ಅನುಗುಣವಾಗಿ ನಾವು ಅರ್ಥ ಮಾಡಿಕೊಂಡದ್ದಾಯಿತು ನಿಜವಾಗಿ ನೋಡಿದರೆ ಮೇಲ್ನೋಟದ ಅರ್ಥ ಏನಿಸ್ತದೆ ಪ್ರವೃತ್ತ ಅಂದರೆ ಪ್ರಾರಂಭ ಮಾಡಿದ ಕರ್ಮ ನಿವೃತ್ತ ಮಾಡಿ ಮುಗಿಸಿದ್ದು ಅಂತ ಅರ್ಥ ನಾವೇನು ಮಾಡಬೇಕು ಅಂದರೆ ಪ್ರವೃತ್ತ ಕರ್ಮವನ್ನು ಮಾಡಬಾರದು ಹೊಸ ಕೆಲಸ ಏನೂ ಮಾಡಬಾರದು ನಿವೃತ್ತ ಕರ್ಮಗಳನ್ನೇ ಸೇವೆ ಮಾಡ್ತಾ ಇರಬೇಕು ಹಿಂದೆ ಮಾಡಿದ್ದನ್ನೇ ಮೆಲಕ್ಕಾಗ್ತಾ ಇರಬೇಕು ಮೊದಲನೇದ್ದು ಮಾಡಿದ ಕರ್ಮ ಮಾಡಲಿಕ್ಕೆ ಬರೋದೇ ಇಲ್ಲ ಒಮ್ಮೆ ಮಾಡಿದ್ದನ್ನು ಮತ್ತೆ ಮಾಡೋದು ಹೇಗೆ ನಿನ್ನೆ ಮಾಡಿದ ಊಟ ಇವತ್ತೇ ಮತ್ತೆ ನಿನ್ನೆ ಊಟವೇ ಬಹಳ ಚೆನ್ನಾಗಿತ್ತು ಮತ್ತೆ ಆಗಲಿ ಅಂದರೆ ನಿನ್ನೆ ಯಾವ ತರಹದ ಅಡಿಗೆಯಾಗಿತ್ತೋ ಅದೇ ತರಹದ ಅಡುಗೆಯನ್ನು ಮಾಡುವಂಥ ಹೊರತು ಅದೇ ಅಡುಗೆನೂ ಇರೋದಿಲ್ಲ ಅದೇ ಭೋಜನ ಕ್ರಿಯೆಯೂ ಈಗಿರೋದಿಲ್ಲ ಅಂತಹ ಅಡುಗೆಯನ್ನು ಮಾಡಿದರೆ ಅದೇ ಚಪ್ಪರಿಸಿಕೊಂಡು ಊಟ ಮಾಡ್ತೇನೆ ಅಂತ ಇಷ್ಟೇ ತಾತ್ಪರ್ಯ ಹೋಗಲಿ ನಿವೃತ್ತ ಕರ್ಮ ಸೇವನೆ ಮಾಡೋದು ಅಂದರೆ ಮಾನಸಿಕವಾಗಿ ಅದನ್ನೇ ಮೆಲಕ್ಕಾಕ್ತಾ ಕೂತಿರೋದು ಏನು ಅವತ್ತು ಮುಂಜೆ ಆದ ದಿವಸ ಸಂಧ್ಯಾ ವಂದನ ಎಷ್ಟು ಚೆನ್ನಾಗಿತ್ತು ಮಾರನೇ ದಿವಸ ನೆನೆಸಿಕೊಳ್ಳೋದಷ್ಟೇ ಅಲ್ಲ ಇವತ್ತು ಇವತ್ತು ಮಾಡಬೇಕಾಗಿಲ್ಲ ಪ್ರವೃತ್ತ ಕರ್ಮ ಬೇಡ ಅಂದಿದ್ದಾರೆ ನಿವೃತ್ತ ಕರ್ಮವನ್ನು ಮಾಡುವಂತ ಶ್ರೀಮದಾಚಾರ್ಯ ಹೇಳಿದೆ ಅದು ನಿವೃತ್ತ ಏನಾಗಿದೆ ಒಮ್ಮೆ ಅದನ್ನೇ ಮೆಲಕ್ಕಾಕೋದು ಒಂದು ದಿವಸ ದಾನ ಮಾಡಿಬಿಡೋದು ಮುಗಿದೋಯಿತು ಆಮೇಲೆ ಹಿಂದೆ ಮಾಡಿದ್ದನ್ನೇ ನೆನೆಸ್ತಾ ಕೂಡೋದು ಇದು ಕೆಲವರು ಇನ್ನೂ ಮಹಾತ್ಮರು ಕೆಲವರು ಇದ್ದಾರೆ ಅಂತೂ ಒಂದು ಸಲ ಆದರೂ ನಾನು ಮಾಡಿದರೆ ಪ್ರವೃತ್ತ ಕರ್ಮ ಮಾಡಿದಾಗ ಆಗ್ತದೆ ಅಷ್ಟು ಮಾಡಬಾರದು ನಿವೃತ್ತ ಕರ್ಮ ನಮ್ಮ ತಾತ ಮಾಡಿತು ಹೀಗೆ ಹೇಳ್ತಾ ಹೋದರೆ ಎಷ್ಟು ಅನಸ್ ಅವ್ಯವಸ್ಥೆ ಅನರ್ಥವಾಗಿ ಶ್ರೀಮುದಾಚಾರ್ಯರು ಅಂತಾರೆ ನಿವೃತ್ತ ಕರ್ಮ ಅಂದರೆ ಆಗಿಹೋದ ಕರ್ಮ ಅಂತ ಅರ್ಥ ಅಲ್ಲ ನಿಷ್ಕಾಮಂ ಜ್ಞಾನಪೂರ್ವಂತೂ ನಿವೃತ್ತ ನಿವೃತ್ತ ಅನ್ನೋದು ಒಂದು ಪಾರಿಭಾಷಿಕ ಶಬ್ದ ಇದು ಇದನ್ನು ಮಹಾಭಾರತದಲ್ಲಿ ತಿಳಿಸಿದ್ದಾರೆ ಜ್ಞಾನಪೂರ್ವಕವಾಗಿ ಭಗವಂತನ ಸರ್ವೋತ್ತಮತ್ವ ಸ್ವಾತಂತ್ರ್ಯವನ್ನು ತಿಳಿದು ವಿಶೇಷವಾಗಿ ಭಗವದ್ ಅನುಸಂಧಾನಪೂರ್ವಕವಾಗಿ ಮಾಡುವಂತಹ ಕಾಮ ಇಲ್ಲದ ನಿಷ್ಕಾಮವಾದ ಕರ್ಮ ಏನಿದೆ ಅದಕ್ಕೆ ನಿವೃತ್ತ ಕರ್ಮ ಅಂತಾರೆ ಯಾಕೆ ಅಂದರೆ ಸಂಸಾರಾತ್ ಅನೇನ ಇತಿ ನಿವೃತ್ತ ಈ ಕರ್ಮವನ್ನು ಮಾಡುವುದರಿಂದ ನಾವು ಸಂಸಾರದಿಂದ ನಿವೃತ್ತರಾಗ್ತೇವೆ ಆದ್ದರಿಂದ ಅದಕ್ಕೆ ನಿವೃತ್ತ ಕರ್ಮ ಅಂತಂತ ಅದಕ್ಕೆ ನಿವೃತ್ತ ಕರ್ಮ ಅಂತನ್ನುವುದು ಯಾಕೆ ಅಂದರೆ ಆ ಕರ್ಮವನ್ನು ಮಾಡುವುದರಿಂದ ನಾವು ಸಂಸಾರದಿಂದ ನಿವೃತ್ತರಾಗ್ತೇವೆ ಅನ್ನೋದಕ್ಕೆ ಅದು ನಿವೃತ್ತ ಕರ್ಮ ಅದೇ ನಿವೃತ್ತ ಅಲ್ಲ ಅದನ್ನು ಮಾಡೋದರಿಂದ ನಾವು ನಿವೃತ್ತರಾಗ್ತೇವೆ ಅದಕ್ಕೆ ಅದು ನಿವೃತ್ತ ಕರ್ಮ ಅಂತಹ ಕರ್ಮಗಳನ್ನು ಮಾಡಬೇಕು ನಿವೃತ್ತ ಸೇವಮಾನಸ್ತು ಬ್ರಹ್ಮಾಭ್ಯತಿ ಸನಾತನಂ ಪರಬ್ರಹ್ಮನನ್ನು ಹೊಂದುವುದಕ್ಕೆ ಸಾಧ್ಯ ಇದೆ ಪ್ರವೃತ್ತ ಕರ್ಮ ಅಂದರೆ ಸಕಾಮಕರ್ಮ ಯಾವುದನ್ನು ಮಾಡುವುದರಿಂದ ನಾವು ಸಂಸಾರದಲ್ಲಿ ಪ್ರವೃತ್ತರಾಗ್ತೇವೆ ಅದು ಪ್ರವೃತ್ತ ಕರ್ಮ ಅದನ್ನು ಮಾಡಬಾರದು ಇದು ಕೃಷ್ಣನ ಅಭಿಪ್ರಾಯ ಯಮಾನ ಭೀಕ್ಷಣಂ ಸೇವೇತ ನಿಯಮಾನ್ ಮತ್ಪರಃ ಕ್ವಚಿತ ಮದಭಿಜ್ಞಂ ಗುರುಂ ಶಾಂತಂ ಉಪಾಸೀತ ಮದಾತ್ಮಕ ಯಾವಾಗಲೂ ಯಮ ಹಾಗೂ ನಿಯಮಗಳನ್ನು ಅನುಷ್ಠಾನ ಮಾಡಬೇಕು ಮತ್ಪರಹ ನನ್ನಲ್ಲಿ ವಿಶೇಷವಾದ ಭಕ್ತಿಯನ್ನ ಮಾಡುವ ವ್ಯಕ್ತಿ ಯಮ ಹಾಗೂ ನಿಯಮಗಳನ್ನು ಸೇವನೆ ಮಾಡಬೇಕು ನಂತರ ಮದಾತ್ಮಕಂ ಶಾಂತಂ ಮದಭಿಜ್ಞಂ ಗುರುಂ ಉಪಾಸೀತ ಮದಾತ್ಮಕಂ ನನ್ನ ಸ್ವರೂಪನಾದಂತಹ ನನ್ನನ್ನು ತಿಳಿದ ಗುರುವನ್ನು ಶರಣು ಹೋಗಿ ಅವನಿಂದ ತತ್ವಜ್ಞಾನವನ್ನು ಪಡೆಯಬೇಕು ಅಂತ ಇಷ್ಟು ಸಾಮಾನ್ಯ ಶ್ಲೋಕದ ಅರ್ಥ ಇಲ್ಲಿ ಯಮ ಅಂದ್ರೇನು ನಿಯಮ ಅಂದ್ರೇನು ಮದಾತ್ಮಕ ಅಂದ್ರೇನು ಇದೆಲ್ಲ ತಿಳಿಯಬೇಕು ಮೊದಲನೇದಾಗಿ ಮದಾತ್ಮಕಂ ನನ್ನ ಸ್ವರೂಪಿಯಾದ ಗುರುವನ್ನು ಪಡೆಯಬೇಕು ಅಂತ ಹಾಗಾದರೆ ಗುರುಗಳೇ ದೇವರು ಅಂತನ್ನುವ ಅರ್ಥ ಮೇಲ್ನೋಟಕ್ಕೆ ತೋರ್ತದೆ ಮದಾತ್ಮಕಂ ಗುರುಂ ಉಪಾಸೀತ ಅದಕ್ಕೆ ಶ್ರೀಮದಾಚಾರ್ಯರು ವ್ಯಾಖ್ಯಾನ ಮಾಡಿದರು ಮಾಮೇವ ನಿತ್ಯಂ ಧ್ಯಾಯೇದ್ಯೋ ಮದಾತ್ಮ ಸಪ್ರಕೀರ್ತಿತ ಯಾರು ನನ್ನನ್ನೇ ಧ್ಯಾನ ಮಾಡ್ತಾರೆ ಅವರಿಗೆ ಮದಾತ್ಮ ಅಂತ ಕರೆಯೋದು ಆತ್ಮ ಅಂದರೆ ಮನಸ್ಸು ಅಂತ ಅರ್ಥ ಇದೆ ಮೈ ಆತ್ಮ ಎಸ್ ಸಹ ಮದಾತ್ಮ ನನ್ನಲ್ಲಿಯೇ ಮನಸ್ಸನ್ನು ಇಟ್ಟವರು ಯಾರೋ ಅವರು ಮದಾತ್ಮರು ಅಂತಹ ನನ್ನನ್ನೇ ಧ್ಯಾನ ಮಾಡುವ ನನ್ನ ವಿಷಯದಲ್ಲಿಯೇ ಆಸಕ್ತಿ ಇರುವ ಗುರುಗಳನ್ನು ನೀವು ಸೇವಿಸಿ ನಿಮಗೆ ನಿಜವಾದ ಜ್ಞಾನ ಬರ್ತದೆ ಹಣಕ್ಕಾಗಿ ಸ್ವಾರ್ಥಕ್ಕಾಗಿ ಯಾವುದೋ ಲೌಕಿಕ ಕಾರ್ಯಗಳಲ್ಲಿ ಆಸಕ್ತರಾದವರಿದ್ದಾರೆ ಅವರಿಗೆ ನನ್ನಲ್ಲಿ ಭಕ್ತಿ ಇಲ್ಲ ನನ್ನ ತಿಳುವಳಿಕೆಯೂ ಇಲ್ಲ ಅಂಥವರ ಹತ್ತಿರ ನೀವು ಹೋಗಿ ಕೇಳಿದರೆ ಅವರಿಂದ ನಿಜವಾದ ತತ್ವಜ್ಞಾನ ನಿಮಗೆ ಸಿಗುವುದು ಸಾಧ್ಯ ಇಲ್ಲ ಯಾರು ನನ್ನನ್ನೇ ಬಯಸಿ ನನ್ನನ್ನೇ ಧ್ಯಾನ ಮಾಡ್ತಾ ಇರ್ತಾರೆ ಅವರಿಂದ ನಿಜವಾಗಿ ನನ್ನ ಬಗ್ಗೆ ತಿಳುವಳಿಕೆಯನ್ನು ನೀವು ಪಡೆಯಬಹುದು ಅದಕ್ಕಾಗಿ ಮದಾತ್ಮಕಂ ಗುರುಂ ಉಪಾಸೀತ ಮತ್ತು ಯಮ ನಿಯಮಗಳನ್ನು ಅನುಷ್ಠಾನ ಮಾಡಬೇಕು ಅಂತ ಹೇಳಿದ್ದಕ್ಕೆ ಅರ್ಥ ಏನು ಯಮ ಅಂದರೆ ಅಹಿಂಸ ಅಂದರೆ ಯಮ ಸಂಯಮ ಸಹಜವಾಗಿ ಯಾವುದನ್ನು ನಾವು ಮಾಡುವುದಕ್ಕೆ ಪ್ರವೃತ್ತರಾಗ್ತೇವೆ ನೋಡಿ ನಮಗೆ ಗೊತ್ತಿಲ್ಲದೆ ಅದನ್ನು ತಡೆದು ಹಿಡಿಯೋದು ಯಮ ಇನ್ನು ಕೆಲವು ನಾವೇ ನಿಯಮಗಳನ್ನು ವ್ರತಗಳನ್ನು ಹೀಗೆ ಮಾಡಬೇಕು ಅಂತ ಸಂಕಲ್ಪ ಮಾಡಿ ಅನುಷ್ಠಾನ ಮಾಡುವುದುಂಟಲ್ಲ ಅದು ನಿಯಮ ನಾವೇನೋ ಮಾಡಲಿಕ್ಕೆ ಹೋಗ್ತೇವೆ ನಮ್ಮ ಸಹಜ ಪ್ರವೃತ್ತಿ ಇರ್ತದೆ ಅದನ್ನು ತಡೆಯೋದು ಹಿಡಿದು ಎಳೆಯೋದು ಅದನ್ನು ಹೀಗೇ ಮಾಡಬೇಕು ಅಂತ ನಾವು ಹೊಸದಾಗಿ ಒಂದು ನಿರ್ಧಾರ ಮಾಡಿಕೊಳ್ಳೋದೇನಿದೆ ಅದು ನಿಯಮ ಹೀಗೆ ಯಮ ಮತ್ತು ನಿಯಮ ನಿತ್ಯವೂ ವಾಕಿಂಗ್ ಮಾಡಬೇಕು ಇದೊಂದು ನಿಯಮ ಶುಗರ್ ಇದೆ ಸಕ್ಕರೆ ತಿನ್ನಬಾರದು ಯಮ ಯಾಕಂದರೆ ಯಮ ಬರ್ತಾನೆ ಸಕ್ಕರೆ ಭಾಳ ತಿಂದರೆ ಆದ್ದರಿಂದ ಸಕ್ಕರೆ ತಿನ್ನಬಾರದು ಇದು ಯಮ ವಾಕಿಂಗ್ ಮಾಡಬೇಕು ಅಂತ ಒಂದು ವರ್ತ ಇಟ್ಟುಕೊಂಡಿದ್ದಾನೆ ಅದು ನಿಯಮ ತಿಳಿಯೋದಕ್ಕೆ ಹೇಳಿದೆ ಹಾಗೆ ಇದೇ ಯಮ ನಾವು ಮಾಡೇತಿ ಮಾಡ್ತೀವಿ ಅಂತ ತಿಳ್ಕೊಂಬಿಡ್ಬೇಡ್ರಿ ಇಲ್ಲಿ ಹೇಳಿದ್ದು ಬೇರೆ ಇದೆ ಅಹಿಂಸ ಸಹಜವಾಗಿ ಮನುಷ್ಯನಿಗೆ ಹಿಂಸೆ ಮಾಡುವ ಪ್ರವೃತ್ತಿ ಇನ್ನೊಬ್ಬರ ಮನಸ್ಸನ್ನು ನೋಯಿಸೋದು ಮಾತಿನಿಂದ ಬೈಯೋದು ಕೈಯಿಂದ ಹೊಡೆಯೋದು ಇದು ಪ್ರವೃತ್ತಿ ಇದೆ ಅದನ್ನು ಮಾಡದೇ ಇದ್ದಾಗ ತಡೆದು ಹಿಡಿಯೋದು ಇದು ಯಮ ಅಹಿಂಸ ಸುಳ್ಳು ಮಾತನಾಡುವ ಪ್ರವೃತ್ತಿ ಸತ್ಯ ಇದೊಂದು ಯಮ ಸುಳ್ಳು ಮಾತನಾಡಬಾರದು ಕಳ್ಳತನ ಮಾಡುವ ಪ್ರವೃತ್ತಿ ಇರ್ತದೆ ಚೆನ್ನಾಗಿರುವ ವಸ್ತು ಕಂಡಾಕ್ಷಣಕ್ಕೆ ತಗೋಬೇಕು ಅಂತ ಕೈ ಮುಂದೆ ಹೋಗ್ತದೆ ಯಮ ತಗೊಳಬಾರದು ಒಂದು ಸಣ್ಣ ಎಲೆ ಇರಬಹುದು ಅಡಿಕೆ ಇರಬಹುದು ಹಣ್ಣಿರಬಹುದು ಹೂವಿರಬಹುದು ಶಂಖಲಿಖಿತರ ಕಥೆಯನ್ನು ಕೇಳಿದ್ದೀರಿ ಆಜ್ಞೆ ಇಲ್ಲದೆ ಸ್ವಾಮಿಯ ಆಜ್ಞೆ ಇಲ್ಲದೆ ಒಂದು ಸಣ್ಣ ವಸ್ತುವನ್ನು ಇನ್ನೊಬ್ಬರದನ್ನು ತೆಗೆದುಕೊಳ್ಳಬಾರದು ಇದು ಅಸ್ತೇಯ ಯಾಕೆಂದರೆ ಹಾಗೆ ಪ್ರವೃತ್ತಿ ಇರ್ತದೆ ಮನುಷ್ಯನಿಗೆ ಕಣ್ರೆ ಸಾಕು ತೊಗೊಂಡ್ಬಿಡ್ತಾನೆ ಅದರೊಳಗೆ ಪಂಚ ನೋಡಿ ಎಲ್ಲರ ಕಣ್ಣು ಮೇಲೆ ಎಲ್ಲಿಯಾದರೂ ಪಂಚ ಕಾಣಿಸಿದರೆ ಸಾಕು ತೊಗೊಂಡು ಬಿಡ್ತಾರೆ ಕೈಯಲ್ಲಿ ಅಸಂಗ ಸಂಘ ಮಾಡಬೇಕು ಅಂತ ಇರ್ತದೆ ವಿಷಯಗಳ ಸಂಘವನ್ನು ಮಾಡದೇ ದೂರ ಇರುವುದು ಕ್ರೀಹಿ ನಾಚಿಕೆ ನಿರ್ಲಜ್ಜರಾಗಿ ಪ್ರವೃತ್ತರಾಗದೆ ಆ ಪ್ರವೃತ್ತಿಗೆ ಕಡಿವಾಣ ಹಾಕಿ ನಾಚಿಕೆಯಿಂದ ಅಧರ್ಮವನ್ನು ಮಾಡದೇ ದೂರ ಇರಬೇಕು ಅಸಂಚಯ ಹಣ ಸಂಗ್ರಹಣ ಮಾಡಬೇಕು ಹಣ ಒಂದೇ ಅಲ್ಲ ಹಣ ಬಂಗಾರ ಬೆಳ್ಳಿ ಮುತ್ತು ರತ್ನ ಏನೇನೋ ವಸ್ತುಗಳನ್ನು ಸಾಧ್ಯವಿದ್ದಷ್ಟು ಸಂಗ್ರಹ ಮಾಡೋಣ ಅಂತನಿಸ್ತದೆ ಒಳ್ಳೆಯ ವಸ್ತುಗಳನ್ನು ನೋಡಿದ ಕೂಡಲೇ ಅದನ್ನು ಮಾಡದೇ ಇರೋದೇ ಯಮ ಆಸ್ತಿಕ್ಯಂ ಬ್ರಹ್ಮಚರ್ಯಂಚ ಮೌನಂ ಸ್ಥೈರ್ಯಂ ಕ್ಷಮಾ ಅಭಯಂ ಅದರಂತೆ ಯಾವುದೇ ಕಣ್ಣಿಗೆ ಕಂಡಿಲ್ಲ ಅದನ್ನು ಇಲ್ಲ ಅಂತನ್ನುವ ಪ್ರವೃತ್ತಿ ಇದೆ ಅಂತ ಹೇಳಬೇಕು ಆಸ್ತಿಕ್ ದೇವರು ಸ್ವರ್ಗ ನರಕ ಪುಣ್ಯ ಪಾಪ ಇವುಗಳಲ್ಲಿ ಆಸ್ತಿಕ್ ಇರಬೇಕು ಬ್ರಹ್ಮಚರ್ಯ ಇಂದ್ರಿಯ ನಿಗ್ರಹ ವ್ಯರ್ಥ ಹೊರಟೆ ಹೊಡೆಯಬಾರದು ಮೌನ ಯಾವಾಗಲೂ ಭಗವಂತನ ಧ್ಯಾನ ಮಾಡಬೇಕೇ ಹೊರತು ಹಾಳು ಹೊರಟೆ ಹೊಡೆಯುವುದನ್ನು ನಿಲ್ಲಿಸಬೇಕು ಸ್ಥೈರ್ಯಂ ಕ್ಷಮಾ ಅಭಯಂ ಚಾಂಚಲ್ಯವನ್ನು ಬಿಡಬೇಕು ಸ್ಥಿರನಾಗಿ ತನ್ನ ಸಿದ್ಧಾಂತದಲ್ಲಿ ತಾನು ನಿಲ್ಲಬೇಕು ಕ್ರೋಧವನ್ನು ಸಂಯಮ ಮಾಡಿ ಕ್ಷಮೆಯನ್ನು ಮಾಡಬೇಕು ಭಯವನ್ನು ತಡೆಗಟ್ಟಿ ಅಭಯವನ್ನು ಅಂದರೆ ತನ್ನಿಂದ ಇನ್ನೊಬ್ಬರಿಗೆ ಭಯವಾಗದಂತೆ ತಾನೂ ಇನ್ನೊಬ್ಬರಿಂದ ಭಯಗೊಳ್ಳದಂತೆ ಅಭಯವನ್ನು ಅನುಷ್ಠಾನ ಮಾಡಬೇಕು ಇದು ಯಮ ನಿಯಮಗಳು ಯಾವುವು ಮಡಿ ಶುದ್ಧಿ ಬಾಹ್ಯ ಹಾಗೂ ಆಂತರವಾದ ಶುದ್ಧಿ ಶೌಚ ಜಪ ಇದೇನು ತಡದಹಿಡಿಯೋದಲ್ಲ ಇದು ಹೊಸದಾಗಿ ಮಾಡೋದಿದು ಜಪ ತಪಸ್ಸು ಹೋಮ ಶ್ರದ್ಧ ಆತಿಥ್ಯ ಭಗವಂತನ ಪೂಜೆ ತೀರ್ಥಯಾತ್ರೆ ಇನ್ನೊಬ್ಬರಿಗಾಗಿ ತನ್ನ ಎಲ್ಲ ಕೃತಿಗಳನ್ನು ಮೀಸಲಿಡೋದು ಬಂದದ್ದರಲ್ಲಿ ತೃಪ್ತಿ ಗುರುಗಳ ಸೇವೆ ಇಷ್ಟು ವ್ರತಗಳನ್ನು ಜೀವನದಲ್ಲಿ ಇಟ್ಟುಕೊಳ್ಳಬೇಕು ಇದೆಲ್ಲ ನಿಯಮ ಇಂತಹ ಯಮ ನಿಯಮಗಳ ಅನುಷ್ಠಾನವನ್ನು ಮಾಡ್ತಾ ಪರಮಾತ್ಮನನ್ನು ತಿಳಿದ ಭಗವಂತನ ಧ್ಯಾನದಲ್ಲಿಯೇ ಆಸಕ್ತರಾದ ಗುರುಗಳನ್ನು ನಾವು ಉಪಾಸನೆ ಮಾಡಬೇಕು ಅಂಥವರನ್ನು ಪಡೆಯಬೇಕು ಅಂದರೆ ನಾವು ಎಂತಹ ಗುರುಗಳನ್ನು ಪಡೆಯಬೇಕು ಅಂತನ್ನುವುದನ್ನು ಮಹಾಭಾರತ ಶ್ರೀಮದ್ಭಾಗವತ ಹೇಳ್ತಾ ಇದೆ ಮದಭಿಜ್ಞಂ ಗುರುಂ ಶಾಂತಂ ಉಪಾಸೀತ ಮದಾತ್ಮಕಂ ಮದಾತ್ಮಕಂ ಅನ್ನುವುದಕ್ಕೆ ಅರ್ಥ ಏನು ಬರೆದರು ಭಗವಂತನನ್ನೇ ಧ್ಯಾನ ಮಾಡುವ ವ್ಯಕ್ತಿಯಾರೋ ಅಂಥವರನ್ನು ಗುರುಗಳನ್ನಾಗಿ ಪಡೆಯಬೇಕು ಅಂತ ಈ ಭಾಗವತದ ಸಂದೇಶವನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಸತ್ಯಜ್ಞಾನತೀರ್ಥರು ತಮ್ಮ ಶಿಷ್ಯರಿಗೆ ಸತ್ಯ ಧ್ಯಾನರು ಅಂತ ನಾಮಕರಣ ಮಾಡಿದರು ಸತ್ಯನಾಮಕ ಭಗವಂತನ ಧ್ಯಾನದಲ್ಲಿಯೇ ಆಸಕ್ತರಾದವರು ಇವರನ್ನು ನಿಮ್ಮೆಲ್ಲರಿಗೆ ಗುರುಗಳನ್ನಾಗಿ ನಾನು ಕೊಡ್ತಾ ಇದ್ದೇನೆ ಇವರನ್ನು ನೀವು ಉಪಾಸನೆ ಮಾಡಿ ಅಂತ ಯಾಕೆಂದರೆ ಮದಾತ್ಮಕಂ ಭಗವಂತನ ಧ್ಯಾನದಲ್ಲಿ ಆಸಕ್ತರು ಇದೇ ಅನುಸಂಧಾನವನ್ನು ಸತ್ಯಪ್ರಜ್ಞರೂ ಮಾಡಿದರು ನಿಮಗೆ ನಾನು ಗುರುಗಳನ್ನಾಗಿ ಸತ್ಯಾಭಿಜ್ಞರನ್ನು ಕೊಡ್ತಾ ಇದ್ದೇನೆ ಗುರುಂ ನನ್ನ ಅಭಿಜ್ಞೆ ಇರುವ ಜ್ಞಾನ ಇರುವ ಗುರುಗಳನ್ನು ಕೊಡ್ತೇನೆ ಅವರನ್ನು ಉಪಾಸನೆ ಮಾಡಿ ಇಂಥ ಈ ಎರಡೂ ಹೆಸರುಗಳಲ್ಲಿ ಭಾಗವತದ ಸಂವಾದ ಇದೆ ಎನ್ನುವುದನ್ನು ನೀವು ಗಮನಿಸಬೇಕು ಸತ್ಯಾಭಿಜ್ಞರು ಸತ್ಯಜ್ಞಾನರು ಮದಭಿಜ್ಞಂ ಗುರುಂ ಶಾಂತಂ ಉಪಾಸೀತ ಮದಾತ್ಮಕ ಮದಾತ್ಮಕಂಬುದಾಗಿ ನಿಮಗೆ ಸ್ಪಷ್ಟ ಆಗುವುದಿಲ್ಲ ತಾತ್ಪರ್ಯ ನೋಡಿ ಮಾಮೇವ ನಿತ್ಯಂ ಧ್ಯೇದ್ಯೋ ಮದಾತ್ಮ ಸಪ್ರಕೀರ್ತಿ ಈ ಒಂದು ಸ್ವಾರಸ್ಯ ಇಲ್ಲಿದೆ ಇದರ ನಂತರ ಇನ್ನೊಂದು ಮಾತನ್ನು ಹೇಳ್ತಾನೆ ಸ್ವಲ್ಪ ಕಥೆ ಇರೋದಿಲ್ಲ ಬೇಸರ ಬರಬಹುದು ಬೇಸರ ಪಡಬೇಡಿ ಯಾಕಂದರೆ ನಮ್ಮ ಕಥೆ ಮುಗಿದು ಹೋಗುತ್ತೆ ಸಂಸಾರ ಇದನ್ನೆಲ್ಲ ಕೇಳಿದರೆ ಅಮಾನೀ ಅಮತ್ಸರ ದಕ್ಷ ನಿಗಮೆ ದೃಢ ಸೌಹೃದ ಅಸತ್ವರ ಅರ್ಥಜಿಜ್ಞಾಸುಹು ಅನಸೂಯುಹು ಅಮೋಘವಾಕ್ ಅಹಂಕಾರ ಇರಬಾರದು ಅಮಾನಿ ಅಮತ್ಸರ ಇವನು ನನ್ನ ವಶವಾಗಿಲ್ಲ ನನ್ನ ಅಪೇಕ್ಷೆ ಇಲ್ಲದೆ ತನ್ನಷ್ಟಕ್ಕೆ ತಾನೇ ಕೆಲಸ ಮಾಡಿಕೊಳ್ತಾನೆ ಅಯಂ ನ ಮಧ್ವಶ ಅನ್ನುವ ಭಾವನೆಗೆ ಮಾತ್ಸರ್ಯ ಅಂತಾನೆ ಆ ಮಾತ್ಸರ್ಯ ಇರಬಾರದು ಯಾರ ನನ್ನ ವಶರಾಗಿದ್ದಾರೋ ಇದ್ದಾರೆ ಇನ್ನುಳಿದವರು ದೇವರ ಅಧಿ ಎಲ್ಲರೂ ದೇವರ ಅಧೀನರೇ ದೇವರ ಇಚ್ಛೆಯಂತೆ ಕೆಲವರು ನನ್ನ ಅಧೀನ ಆಗಿರಬಹುದು ಕೆಲವರು ಆಗಿಲ್ಲ ಅಂದ್ ಮಾತ್ರ ಕೇಳ್ತಲೇ ಕೆಡಿಸಿಕೊಳ್ಳಬಾರದು ದೇವರು ಯಾರ್ಯಾರಿಗೆ ಯಾರ್ಯಾರನ್ನು ನಿಯಾಮಕರನ್ನು ಮಾಡಿದ್ದಾನೋ ಅವರವರು ಅವರವರ ಅಧೀನರಾಗಿ ಕರ್ತವ್ಯಗಳನ್ನು ಮಾಡುತ್ತಾರೆ ಸರ್ವವೂ ಭಗವದ ಅಧೀನ ಅಂತ ತಿಳಿದು ಸಮಾಧಾನದಿಂದ ಇರಬೇಕು ದಕ್ಷ ಇದೆಲ್ಲ ಒಂದೊಂದನ್ನೇ ನಿಜವಾಗಿ ನಾವು ನಮ್ಮ ಜೀವನದಲ್ಲಿ ಆಲೋಚನೆ ಮಾಡ್ತಾ ಹೋದರೆ ಎಷ್ಟು ದಿ ನಾವು ತಪ್ತಾ ಇರ್ತೇವೆ ಅಂತ ನಮಗೆ ನೆನಪಾಗ್ತದೆ ಅದೆಲ್ಲ ಏಕಾಂತದಲ್ಲಿ ಮಾಡಬೇಕು ನಾವು ಈ ಎಲ್ಲ ದೋಷಗಳನ್ನು ನಾವು ಕಳೆದುಕೊಳ್ಳೋದಕ್ಕೆ ಸಾಧ್ಯ ಇದೆ ನಿಗಮೇ ದೃಢ ನಿತರಾಂ ಗಮಯತೆ ವಿಷ್ಣುಂತಿ ನಿಗಮಃ ವೈಷ್ಣವ ಶಾಸ್ತ್ರಗಳು ಅವಗಳ ಬಗ್ಗೆ ವಿಶೇಷವಾದ ಸೌಹೃದ ಪ್ರೀತಿ ಇರಬೇಕು ಭಾಗವತ ಅಂದರೆ ಅಷ್ಟು ಪ್ರೀತಿ ಏನೋ ಸುಮ್ಮನೆ ಕೇಳೋದಂತಲ್ಲ ಅದರ ಬಗ್ಗೆ ಬರೀ ಆದರ ಅಲ್ಲ ವಿಶೇಷವಾದ ಅಭಿಮಾನ ಪ್ರೀತಿ ಇರಬೇಕು ಇದು ನನ್ನ ಮೋಕ್ಷ ಸಾಧನವಾದ ಗ್ರಂಥ ನನಗೆ ಪರಮಸುಖವನ್ನು ಕೊಡುವಂತಹ ಗ್ರಂಥ ಅಂತ ಅದರ ಬಗ್ಗೆ ಅಷ್ಟು ಪ್ರೀತಿ ಇರಬೇಕು ಎಷ್ಟು ಫಾಸ್ಟಾಗಿ ಕರ್ಕೊಂಡು ಹೋಗ್ತದೆ ಈ ಕಾರು ಅಂತ ಹೇಳಿ ಎಷ್ಟೋ ಲಕ್ಷ ರೂಪಾಯಿಗಳನ್ನು ಕೊಟ್ಟು ಆ ಕಾರು ತೆಗೆದುಕೊಂಡಿರ್ತಾನೆ ಕಾರಿನ ಮೇಲೆ ಬಹಳ ಪ್ರೀತಿ ಮಾಡ್ತಾನೆ ಆ ಪ್ರೀತಿ ನಮಗೆ ಶಾಸ್ತ್ರದ ಬಗ್ಗೆ ಇರಬೇಕು ಹೇಗೆ ಈ ಮನೆಯಿಂದ ಆ ಮನೆಗೆ ಅತಿ ವೇಗದಿಂದ ನನ್ನನ್ನು ಕರೆದುಕೊಂಡು ಹೋಗುತ್ತೆ ಅಂತ ಅದರ ಮೇಲೆ ಪ್ರೀತಿ ಮಾಡ್ತಾನೆ ಹೋಗುವಾಗ ಯಾವುದೇ ಆಯಾಸ ಇಲ್ಲದೆ ಕರೆದುಕೊಂಡು ಹೋಗ್ತದೆ ಅಂತ ಪ್ರೀತಿ ಮಾಡ್ತಾನೆ ಹಾಗೆ ಸಂಸಾರದಿಂದ ಮೋಕ್ಷಕ್ಕೆ ಕರೆದುಕೊಂಡು ಹೋಗುವಂತಹ ಕಾರಿದು ಭಾಗವತ ಅಥವಾ ಮಹಾಭಾರತ ರಾಮಾಯಣಾದಿಗಳು ಅಂದಮೇಲೆ ಈ ಕಾರಿನ ಮೇಲೆ ಎಷ್ಟು ಪ್ರೀತಿ ಮಾಡಬೇಕು ನೋಡಿ ದೃಢಸೌಹೃದ ಅಸತ್ವರ ಗಡಿಬಿಡಿ ಮಾಡಬಾರ್ದು ಅಶುಶ್ರೂಷ ತ್ವರ ಶ್ಲಾಘ ವಿದ್ಯಾಯಾಹ ಶತ್ರುವ ಸ್ತ್ರಯ ಗುರುಗಳ ಸೇವೆ ಮಾಡದೇ ಇರೋದು ಗಡಿಬಿಡಿ ಮಾಡೋದು ಬಹಳ ಜನ ಹೊಗಳಲಿಕ್ಕೆ ಪ್ರಾರಂಭ ಆಗೋದು ಇವು ಮೂರು ವಿದ್ಯೆಗೆ ಶತ್ರುಗಳಿದ್ದಾಗೆ ನಾಲ್ಕು ಜನ ಹೊಗಳಲಿಕ್ಕೆ ಪ್ರಾರಂಭ ಮಾಡಿದರು ಅಂದರೆ ಕೃಷ್ಣಾರ್ಪಣ ವಸ್ತು ಮುಚ್ಚೆ ಬಿಡ್ತಾನೆ ಅವನು ಮುಗಿದೋದು ಎಷ್ಟು ಜನ ಸಂತೋಷಪಡ್ತಾರೆ ಸಾಕು ಅಂತ ಬಹಳ ಹೊಗಳಿಸಿಕೊಳ್ಬಾರ್ದು ಇನ್ನೊಂದು ಗುರುಗಳ ಸೇವೆ ಮಾಡದೇ ಇರಬಾರದು ಗಡಿಬಿಡಿ ಮಾಡಬಾರದು ನಿಧಾನವಾಗಿ ತಿಳಿಯೋವರೆಗೆ ತಿಳಿದ ಮೇಲೂ ಅದು ದೃಢ ಆಗೋವರೆಗೆ ಅದನ್ನು ಅಧ್ಯಯನ ಮಾಡಿ ಆಮೇಲೆ ಮುಂದೆ ಹೋಗಬೇಕು ಶ್ರೀಮದಾಚಾರ್ಯರು ಕೂಡ ನ್ಯಾಯವರ್ಣದಲ್ಲಿ ಹೇಳ್ತಾರೆ ಅತ್ವರೆಯೈವ ಸಿದ್ಧಿಹಿ ಗಡಿಬಿಡಿಯಿಂದ ಸಿದ್ಧಿ ಇಲ್ಲ ನಿಧಾನವಾಗಿ ಮಾಡಬೇಕು ಅರ್ಥ ಜಿಜ್ಞಾಸುಹು ಭಗವತ್ತತ್ವದ ಬಗ್ಗೆ ಜಿಜ್ಞಾಸೆ ಇರಬೇಕು ಅನಸೂಯುಹು ಇನ್ನೊಬ್ಬರ ಬಗ್ಗೆ ಅಸೂಯೆ ಇರಬಾರದು ಸುಳ್ಳು ಮಾತಾಡಬಾರದು ಅಮೋಘವಾಗಿ ಏನು ಮಾತಾಡ್ತೀಯೋ ಅದನ್ನು ಮಾಡಿ ತೋರಿಸ್ಬೇಕು ಜಾಯಾಪತ್ಯ ಗೃಹಕ್ಷೇತ್ರ ಸ್ವಜನ ದ್ರವಿಣಾದಿಷು ಉದಾಸೀನ ಸಮಂ ಪಶೇತ್ ಸರ್ವೇಷು ಅರ್ಥಮ ಹೆಂಡತಿ ಮಕ್ಕಳು ಮನೆ ಹೊಲ ತನ್ನ ಬಂಧುಗಳು ನಾನಾ ಸಂಪತ್ತು ಬಂಗಾರ ಬೆಳ್ಳಿ ಇತ್ಯಾದಿ ವಸ್ತಿಗಳು ವಸ್ತುಗಳು ಇವುಗಳ ಬಗ್ಗೆ ಉದಾಸೀನನಾಗಿರಬೇಕು ದೇವರು ಕೊಟ್ಟದ್ದನ್ನು ಸಡಗರದಲ್ಲಿ ಪುದೇ ಶ್ರೀ ಭೋಗ ಮಾಡೋದು ಇಲ್ಲ ಹೋಯಿತು ಕೃಷ್ಣಾರ್ಪಣ ಬಂದರೂ ಉತ್ಸೇಕ ಇಲ್ಲ ಹೋದರೆ ಅನುತ್ಸಕ ಇಲ್ಲ ಉದ್ರೇಕವೂ ಇಲ್ಲ ಯಾವುದೇ ವಿಧವಾದಂತಹ ನೀಚತ್ವಾನುಸಂಧಾನ ಇದೆಲ್ಲವನ್ನೂ ಕಳೆದುಕೊಂಡೇ ಅಲ್ಲ ಎಂತಹ ಹಾನಿಯಾಯಿತು ಅಂತ ದುಃಖವನ್ನೂ ಪಡೋದಿಲ್ಲ ಉದಾಸೀನವಾಗಿರ್ತಾನೆ ಉದಾಸೀನ ಸಮಂ ಪಶೇತ್ ಸರ್ವೇಶು ಅರ್ಥಮಿವಾತ್ಮನಃ ಇದಕ್ಕೆ ಎರಡು ರೀತಿಯ ಅರ್ಥ ಹೇಳಿದ್ದಾರೆ ಸರ್ವೇಶು ಸಮಂಪಶೆ ಎಲ್ಲ ವಸ್ತುಗಳಲ್ಲಿಯೂ ಸಮನಾದ ಪರಮಾತ್ಮನನ್ನು ಕಾಣಬೇಕು ಭಗವಂತ ಏಕರೂಪನಾಗಿದ್ದಾನೆ ಅಂತ ಕಾಣಬೇಕು ಮತ್ತು ಆತ್ಮನಃ ಅರ್ಥಮಿವ ತನಗೆ ನಿಜವಾದ ಅರ್ಥ ಈ ಎಲ್ಲ ವಸ್ತುಗಳಿಂದ ಇದೆ ಅಂತ ತಿಳಿಯಬಾರದು ಅರ್ಥಮಿವ ಅಲ್ಪ ಪ್ರಯೋಜನ ಇದೆ ಅಂತ ತಿಳಿಯಬೇಕು ಲೌಕಿಕವಾದ ವಿಷಯಗಳಿಂದ ಏನೂ ಪ್ರಯೋಜನ ಇಲ್ಲ ಅನ್ನೋದು ಪ್ರಮಾಣಬಾಧಿತ ಅನ್ನೋವನ್ನು ತಿಂದರೆ ನನಗೆ ತೃಪ್ತಿ ಆಗತ್ತಲ್ಲ ಇನ್ನು ಅನೇಕ ವಿಷಯಗಳನ್ನು ನೋಡಿದರೆ ಕೇಳಿದರೆ ಆನಂದ ಆಗ್ತದೆ ಆನಂದವಾಗುವಾಗ ನಿನಗೆ ಆನಂದ ಆಗೋದಿಲ್ಲ ಅಂತ ಹೇಳಿದರೆ ಸತ್ಯವಾಗಿ ಕಾಣುವ ಜಗತ್ತನ್ನು ಸುಳ್ಳು ಅಂತ ಹೇಳಿದವರಂತೆ ನಾವು ಕೂಡ ಈ ಎಲ್ಲ ವಿಷಯಗಳಿಂದ ಆನಂದ ಆಗುವಾಗ ಆನಂದ ಇಲ್ಲ ಅಂತ ಹೇಳಿದರೆ ಪ್ರಮಾಣ ವಿರುದ್ಧವಾಗಿ ಮಾತನಾಡಿದ ಹಾಗಾಗತ್ತೆ ಅರ್ಥಮಿವ ಪ್ರಯೋಜನ ಅಲ್ಪವಾಗಿದೆ ಇವ ಎಂಬ ಶಬ್ದ ಅಲ್ಪ ಎಂಬ ಅರ್ಥದಲ್ಲಿ ಉಂಟು ಆ ಅಭಿಪ್ರಾಯದಲ್ಲಿ ಇವ ಎಂಬುದಾಗಿ ಹೇಳಿದ್ದಾರೆ ದಶರಾತ್ರೈ ಭುಕ್ತಮಿವ ಮ ಈ ಹತ್ತು ದಿವಸ ಊಟ ಮಾಡಿದಾಗಾಗಿದೆ ಅಂದರೆ ಬಹಳ ಸ್ವಲ್ಪ ಊಟ ಮಾಡಿದ್ದೇವೆ ಹೊಟ್ಟು ತುಂಬ ಊಟ ಆಗಿಲ್ಲ ಅಂತ ಅರ್ಥದಲ್ಲಿ ಭುಕ್ತ ಮರ್ಥದಲ್ಲಿ ಇಲ್ಲಿ ಯುವ ಶಬ್ದ ಅಂತ ಒಂದು ವ್ಯಾಖ್ಯಾನ ಶ್ರೀನಿವಾಸ ತೀರ್ಥರು ಮಾಡುವಂತಹ ವ್ಯಾಖ್ಯಾನ ಅಥವಾ ತಾಮ್ರಪರ್ಣಿ ಆಚಾರ್ಯರು ಹೇಳುವ ರೀತಿಯಲ್ಲಿ ಸರ್ವೇಶು ಆತ್ಮನಃ ಸಮೇ ಎಲ್ಲ ವಸ್ತುಗಳ ವಿಷಯದಲ್ಲಿಯೂ ಕೂಡ ಎಲ್ಲರ ಬಗ್ಗೆಯೂ ತನಗೆ ಸಮಾನವಾದ ರೀತಿಯಲ್ಲಿ ಪ್ರಯೋಜನವನ್ನು ಕಾಣಬೇಕು ಅಂತ ಸ್ವಾತ್ಮನಾ ಸಮಮೇವ ಅರ್ಥಂ ಪಶ್ಯೆ ಹೀಗೆ ಎಲ್ಲ ವಸ್ತುಗಳಲ್ಲಿಯೂ ಕೂಡ ಸ್ವಾತ್ಮನಾ ಸಮಮ್ ಅರ್ಥಂ ಪಶ್ಯೆ ತನಗೆ ಎಷ್ಟು ಬೇಕೋ ಅಷ್ಟು ಪ್ರಯೋಜನವನ್ನು ಕಾಣಬೇಕು ತನಗೆ ಎಷ್ಟು ಸಮ ಅಂದರೆ ಯೋಗ್ಯತೆಗೆ ಸಮ ತನಗೆ ಯೋಗ್ಯತೆಗೆ ತನ್ನ ಅವಶ್ಯಕತೆಗೆ ಸಮವಾದ ಪ್ರಯೋಜನವನ್ನು ಮಾತ್ರ ಅಲ್ಲಿ ಅನುಸಂಧಾನ ಮಾಡಬೇಕೇ ಹೊರತು ಅದಕ್ಕೂ ಹೆಚ್ಚು ಮಾಡಬಾರ್ದು ನನಗಿಷ್ಟೇ ಹಸಿವೆ ಇದೆ ಹಸಿವು ಕಾಣಿಸೋದಿಲ್ಲ ಉದಾಹರಣೆಗೆ ಇಷ್ಟು ಹಸಿವಿದೆ ಇಷ್ಟೇ ಅನ್ನದಿಂದ ನನಗೆ ಪ್ರಯೋಜನ ಅಂತ ತಿಳಿಯಬೇಕೇ ಹೊರತು ಇಷ್ಟು ಅನ್ನದಿಂದ ನನಗೆ ಪ್ರಯೋಜನ ಅಂತ ತಿಳಿಯಬಾರದು ಹೀಗೆ ಶ್ರೀನಿವಾಸ ತೀರ್ಥರ ತಾಮ್ರಪ್ರಣಯಾಚಾರ್ಯರ ವ್ಯಾಖ್ಯಾನದ ಅಭಿಪ್ರಾಯದಲ್ಲಿ ಒಂದೇ ಸಾಮ್ಯ ಇದೆ ಸ್ವಲ್ಪೇ ಪ್ರಯೋಜನ ಇದೆ ಅಂತ ತಿಳಿ ತಿಳಿಯಿರಿ ಬಹಳ ತಿಳಿಯಬೇಡಿ ಅಂತ ಅವ್ರು ಹೇಳಿದರು ನಮಗೆ ಎಷ್ಟೋ ಅಷ್ಟೇ ತಿಳಿಯಿರಿ ಹೆಚ್ಚು ತಿಳಿಯಬೇಡ್ರಿ ಅಂತ ಇವರು ಹೇಳಿದರು ಶಬ್ದಾರ್ಥಗಳಲ್ಲಿ ಮಾತ್ರ ವ್ಯತ್ಯಾಸ ಅಭಿಪ್ರಾಯ ಒಂದೇ ಯಾವ ವಸ್ತುವನ್ನು ಅನಿವಾರ್ಯವಾಗಿ ಬದುಕಿಗಾಗಿ ನಾವು ಬಳಸಬೇಕೋ ಅದರಿಂದ ನಾವು ಬದುಕುವುದಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ಪ್ರಯೋಜನ ಇದೆ ಅಂತ ತಿಳಿಯಿರಿ ಅದಕ್ಕೂ ಹೆಚ್ಚು ನಮಗೇನು ಇದರಿಂದ ಲಾಭ ಇಲ್ಲ ಅಂತ ಬಿಟ್ಟುಬಿಡಿ ಉದಾಹರಣೆಗೆ ಪುರಂದರದಾಸರೇನು ಊಟ ಮಾಡದೇ ಇದ್ರೇನು ಅವರು ಊಟ ಮಾಡ್ತಿದ್ದರು ಆದರೆ ಮುತ್ತುರತ್ನಗಳನ್ನು ಕೃಷ್ಣದೇವರಾಯ ಹಾಕಿ ಕಳಿಸಿದಾಗ ಅದನ್ನು ತಿಪ್ಪಿಗೆ ಚಲ್ಲಿಸಿದರು ಅವರ ಹೆಂಡತಿ ಹಾಗಾದರೆ ಯಾಕೆ ಇವುಗಳೆಲ್ಲ ನಮಗೆ ಬೇಕಾದದ್ದಲ್ಲ ನಮ್ಮ ಜೀವನ ಸಾಗುವುದಕ್ಕೆ ಮುತ್ತು ರತ್ನಗಳು ಬೇಡ ನಮಗೆ ಒಪ್ಪತ್ತು ರಾಗಿ ಮುದ್ದೆ ಸಾಕು ಅದರಿಂದ ಪ್ರಯೋಜನ ಇದೆ ರಾಗಿಯಿಂದ ಪ್ರಯೋಜನ ಅದು ಇವತ್ತಿಗೆ ಬೇಕೋ ಅಷ್ಟು ರಾಗಿಯಿಂದ ನಾಳಿನ ರಾಗಿ ಅದು ಇವತ್ತು ನಾಳೆ ವಿಚಾರ ಮಾಡೋಣ ಅದು ಇನ್ನೊಂದು ಅರ್ಥ ಯದ್ವಾ ತನಗೆ ಎಷ್ಟು ಬೇಕೋ ಅಷ್ಟು ಅಂತ ಬಂದು ತನ್ನಂತೆ ಇನ್ನೊಬ್ಬರಿಗೂ ಇದರಿಂದ ಲಾಭ ಇದೆ ಎನ್ನುವುದನ್ನು ತಿಳಿಯಬೇಕು ನನ್ನದೇ ಅಂತ ತಿಳಿಯಬಾರದು ಅದೇ ಅದು ಜಾಯ ಎಂಬ ಒಂದು ಶಬ್ದಕ್ಕೆ ಬಿಟ್ಟು ಉಳಿದದ್ದಕ್ಕೆ ಸಂಬಂಧ ಈ ರೀತಿಯಾಗಿ ಇದನ್ನು ಭಾವಿಸಬೇಕು ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ ಇದನ್ನು ಮಹಾಭಾರತದೊಳಗೂ ಹೇಳ್ತಾರೆ ಶಾಸನ ಪರ್ವದಲ್ಲಿ ಏನು ಯಥಾ ಮಮ ತಥಾನ್ಯಾಂ ಇತಿಮತ್ವ ಶಮಂಬ್ರಜೆತ್ ಯಥಾ ಮಮ ತಥಾ ಅನ್ನೇಷ್ಯಾಂ ಇದು ನನ್ನದು ಹೇಗೋ ಹಾಗೆ ಇನ್ನೊಬ್ರದೋ ನನಗೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸಬೇಕೋ ಹೊರತು ನಾ ಮೈಗೆ ಬಿಡೋದೇ ಇಲ್ಲ ಅಂತಿಲ್ಲಿ ಕೂತ್ರೆ ನಾನು ಮಾತಾಡಿದ ಮೇಲೆ ಮಾತಾಡೋರು ಭಾಳ ಜನ ಇದ್ದಾರೆ ಇನ್ನು ನಾನೇ ಮಾತಾಡ್ತೀನಿ ಅಂದರೆ ಹೇಗೆ ಯಥಾ ಮಮ ತಥಾ ಇದು ಇನ್ನೊಬ್ಬರಿಗೂ ಸಂಬಂಧಪಟ್ಟದ್ದು ನನಗೆ ಬೇಕಾದಷ್ಟು ನಾನು ಉಪಯೋಗಿಸಿ ಪಕ್ಕಕ್ಕೆ ಸರಿಬೇಕು ಅಷ್ಟೆ ವಿಲಕ್ಷಣ ಸ್ಥೂಲ ಸೂಕ್ಷ್ಮಾತ್ ದೇಹದತ್ಮೇಕ್ಷಿ ಪೃಥಕ್ ಯಥ್ನಿರ್ದಾರಣೋ ದಾಹ್ಯಾ ದಾಹಕೋಣ ಪ್ರಕಾಶಕ ನಿರೋಧೋತ್ಪತ್ತಣುಪ್ರಸನ್ನ ತತ್ಕೃತನ್ ಗುಣಾನ್ ಅಣುಪ್ರವಿಷ್ಟ ಆಧತ್ತೆ ದೇಹಗುಣಾನ್ ಪರ ಕಟ್ಟಿಗೇ ಉರಿಯುವಾಗ ಕಟ್ಟಿಗೇ ಕಟ್ಟಿಗೇಯಂತೆ ಬೆಂಕಿ ನಮಗೆ ತೋರ್ತದೆ ಅಗ್ನಿ ಅದು ಕಟ್ಟಿಗೆ ಇದ್ದಾಗ ಇರ್ತದೆ ಕಟ್ಟಿಗೆ ಹೋದರೆ ಹೋಗ್ತದೆ ಸಣ್ಣ ಕಟ್ಟಿಗೆ ಆದರೆ ಸಣ್ಣ ಅಗ್ನಿ ಅಂತ ಅನಿಸ್ತದೆ ದೊಡ್ಡ ಕಟ್ಟಿಗೆ ಉರಿತಿದ್ರೆ ಎಷ್ಟು ದೊಡ್ಡ ಅಗ್ನಿ ಇದೆ ಅಂತ ಅನ್ನಿಸ್ತದೆ ಅಗ್ನಿ ಕಟ್ಟಿಗೆ ಒಂದಲ್ಲ ಕಟ್ಟಿಯು ಕಟ್ಟಿಗೆಯ ಗುಣಧರ್ಮಗಳು ಯಾವುದೂ ಅಗ್ನಿಯಲ್ಲಿಲ್ಲ ಹಾಗೆ ತೋರ್ತದ ಅಷ್ಟೇ ಅಗ್ನಿ ಬೇರೆ ಅಗ್ನಿಗೆ ಆಶ್ರಯವಾದ ಕಟ್ಟಿಗೆ ಕಬ್ಬಿಣ ಏನಿದೆ ಅವು ವಸ್ತುಗಳು ಬೇರೆ ದಾಹ್ಯಾ ದಾರುಣಃ ದಾಹಕ ಅಗ್ನಿ ಪ್ರಕಾಶಕ ಯಥಾ ಅನ್ಯಃ ಸುಡುವ ಕಟ್ಟಿಗೆಗಿಂತಲೂ ಸುಟ್ಟು ಹೋಗುವ ಕಟ್ಟಿಗೆಗಿಂತಲೂ ಒಳಗೆ ಆ ಸುಡ್ ಕಟ್ಟಿಗೆಯನ್ನು ಸುಡುವಂತಹ ಏನು ಅಗ್ನಿ ಇದೆ ಅದು ಹೇಗೆ ಅತ್ಯಂತ ವಿಲಕ್ಷಣ ಭಿನ್ನವೋ ಹಾಗೆ ಸ್ಥೂಲ ಸೂಕ್ಷ್ಮ ದೇಹ ಈಕ್ಷಿತ ಆತ್ಮ ವಿಲಕ್ಷಣ ಸ್ಥೂಲ ಶರೀರ ಹಾಗೂ ಲಿಂಗಶರೀರ ಸೂಕ್ಷ್ಮಶರೀರ ಈ ಎರಡೂ ಶರೀರಗಳಿಂದಲೂ ಒಳಗಿರುವ ಚೇತನ ಇವನು ವಿಲಕ್ಷಣ ತಾಯಿಯಿಂದ ಹುಟ್ಟಿ ಬಂದಾಗ ಬಂದು ಸತ್ತಾಗ ನಮ್ಮನ್ನು ಬಿಟ್ಟು ದೂರ ಸರಿಯುವ ಈ ಕಣ್ಣಿಗೆ ಕಾಣುವ ದೇಹ ಇದು ಸ್ಥೂಲ ದೇಹ ಅನಾದಿ ಕಾಲದಿಂದಲೂ ನಮ್ಮ ಜೀವಸ್ವರೂಪದ ಜೊತೆಗೇ ಇರುವ ಮೋಕ್ಷದವರೆಗೂ ಇರುವ ದೇಹ ಅದು ಸೂಕ್ಷ್ಮ ದೇಹ ಅದು ಲಿಂಗ ದೇಹ ಅದು ಜಡನೆ ಆದರೆ ಅನಾದಿ ಕಾಲದಿಂದ ಇದೆ ಮೋಕ್ಷದವರೆಗೆ ಇರುತ್ತೆ ಮೋಕ್ಷದ ಹೊತ್ತಿನಲ್ಲಿ ನಮ್ಮನ್ನು ಕೈಬಿಟ್ಟು ದೂರ ಸರಿಯತ್ತೆ ಇಂತಹ ಸೂಕ್ಷ್ಮದೇಹವೂ ನಾನಲ್ಲ ಸ್ಥೂಲ ದೇಹವೂ ನಾನಲ್ಲ ಈ ಎರಡೂ ದೇಹಗಳಿಂದ ವಿಲಕ್ಷಣನಾದ ಅದರೊಳಗಿರುವ ಆತ್ಮ ಚೇತನ ನಾನು ನಾನು ಈಕ್ಷಿತ ಜ್ಞಾನವುಳ್ಳ ವ್ಯಕ್ತಿ ಈ ಜಡವಾದ ಸ್ಥೂಲ ದೇಹಕ್ಕೆ ಸೂಕ್ಷ್ಮದೇಹಕ್ಕೆ ಜ್ಞಾನ ಇಲ್ಲ ನಾನು ಬೇರೆ ಈ ದೇಹ ಬೇರೆ ಎಂಬುದಾಗಿ ತಿಳಿಯಬೇಕು ಬರೀ ನಾನು ಬೇರೆ ಅಷ್ಟೇ ಅಲ್ಲ ದೇವರೂ ಬೇರೆ ಆತ್ಮ ಅಂದರೆ ಪರಮಾತ್ಮ ಜೀವಾತ್ಮ ಇಬ್ಬರೂ ಕೂಡ ಈ ದೇಹದಿಂದ ವಿಲಕ್ಷಣರಾಗಿದ್ದಾರೆ ಎಂಬುದಾಗಿ ತಿಳಿಯಬೇಕು ನಿರೋಧ ಉತ್ಪತ್ತಿ ಅಣು ಬೃಹನ್ ನಾನಾತ್ವ ತತ್ಕೃತಾನ್ ಗುಣಾನ್ ಅನುಪ್ರವಿಷ್ಟ ಆಧತ್ತೆ ಯದ್ಯಪಿ ಅಗ್ನಿ ಇದು ಕಟ್ಟಿಗೆಯಿಂದ ಭಿನ್ನ ಆದರೂ ಅನುಪ್ರವಿಷ್ಟ ಕಟ್ಟಿಗೆಯಲ್ಲಿ ಸೇರಿದಾಗ ಕಬ್ಬಿಣದಲ್ಲಿ ಸೇರಿದಾಗ ಕಬ್ಬಿಣದಲ್ಲಿ ಸರಿಯಾಗಿ ಗೊತ್ತಾಗತ್ತೆ ಸಣ್ಣ ಕಬ್ಬಿಣದ ಗುಂಡು ಚೆನ್ನಾಗಿ ಕಾಯಿಸಿದರೆ ಕೆಂಪಾಗಿರುತ್ತದೆ ಚೌಕ ಒಂದು ಕಬ್ಬಿಣ ಇದೆ ಅಲ್ಲಿರುವ ಅಗ್ನಿ ಚೌಕಾಗೆ ಕಾಣಿಸ್ತದೆ ದೊಡ್ಡ ಕಬ್ಬಿಣ ಇದ್ದರೆ ದೊಡ್ಡ ಅಗ್ನಿ ಅಂತ ಅನ್ನಿಸ್ತದೆ ಕಾಯ್ದೆ ಕಾಯ್ದೆ ಕಬ್ಬಿಣದ ಉದ್ದೋ ಉದ್ದ ರಾಡುಗಳೆಲ್ಲ ಬರ್ತಿರ್ತದೆ ಭದ್ರಾವತಿಯ ಫ್ಯಾಕ್ಟ್ರಿ ಒಳಗೆ ಯೋ ಎಷ್ಟು ದೊಡ್ಡ ಬೆಂಕಿ ಅಂತ ಅನ್ನಿಸ್ತದೆ ಇನ್ನೊಂದು ಸಣ್ಣ ಬೆಂಕಿ ಅಂತ ಅನ್ನಿಸ್ತದೆ ಅಲ್ಲಿ ದೊಡ್ಡದು ಸಣ್ಣದು ಈಗ ಬಂತು ಇಷ್ಟೊತ್ತು ಇರಲಿಲ್ಲ ಈಗ ಬೆಂಕಿ ಬಂತು ಅಂತಂತಾರೆ ಹಾಗಾದರೆ ಹೋಯ್ತು ಸ್ವಲ್ಪ ಹೊತ್ತಾದಮೇಲೆ ಆರಿ ಹೋಗ್ತದೆ ಹೋಯಿತು ನಿರೋಧ ಉತ್ಪತ್ತಿ ಅಣುತ್ವ ಬೃಹತ್ವ ಹತ್ತು ಕಡೆಗೆ ಕಾಣುತ್ತದೆ ನಾನಾತ್ವ ಇದೆಲ್ಲ ಆ ಒಳಗೆ ಪ್ರವೇಶ ಮಾಡಿದ ಅಗ್ನಿಗೆ ಕಬ್ಬಿಣದ ಧರ್ಮ ಕಟ್ಟಿಗೆಯ ಧರ್ಮ ತೋರುತ್ತದೆ ಆದರೆ ಕಬ್ಬಿಣ ಬೇರೆ ಒಳಗಿರುವ ಅಗ್ನಿ ಬೇರೆ ಎಂಬುದಾಗಿ ನಾವು ಸ್ಪಷ್ಟವಾಗಿ ತಿಳಿಯಬೇಕು ಅದರಂತೆ एवं ದೇಹ ಗುಣಾನ್ ಪರಹ ದೇಹ ವಿಲಕ್ಷಣನಾದ ಭಗವಂತನೂ ಕೂಡ ಅಥವಾ ಜೀವ ದೇಹದ ಧರ್ಮಗಳಿದ್ದವರಂತೆ ತೋರ್ತಾನೆ ದೇವರಲ್ಲಿ ನೋಡಿದರೆ ದೇಹ ಧರ್ಮಗಳು ಇಲ್ಲವೇ ಇಲ್ಲ ಜೀವನಲ್ಲಿ ಇಲ್ಲ ಆದರೂ ಅಭಿಮಾನವಾದರೂ ಇದೆ ಜೀವನಿಗೆ ದೇಹದ ಮೇಲೆ ಹೀಗಾಗಿ ಇದ್ದಂತೆ ದೇವನಿಗೆ ಅಷ್ಟೂ ಇಲ್ಲ ಇದನ್ನು ಶ್ರೀಮಧಾಚಾರ್ಯರು ತಿಳಿಸ್ತಾರೆ ದೇವರಿಗೂ ಜೀವರಿಗೂ ಪೂರ್ಣ ಸಾಮ್ಯ ಜಡವಾದ ದೇಹದಿಂದ ಭಿನ್ನರಾಗಿದ್ದಾರೆ ಜೀವ ಪರಮಾತ್ಮ ಇಬ್ಬರು ಇದು ನಿಶ್ಚಿತ ಆದರೆ ಈ ನಮ್ಮೆಲ್ಲರ ಜಡವಾದ ದೇಹದ ಮೇಲೆ ದೇವರಿಗೆ ಅಭಿಮಾನ ಇಲ್ಲ ಆದ್ದರಿಂದ ದೇಹದ ಧರ್ಮಗಳು ತನ್ನ ಧರ್ಮ ಅಂತ ದೇವರು ತಿಳಿಯೋದೇ ಇಲ್ಲ ನಾವು ದೇಹ ಅಲ್ಲ ದೇಹದ ಧರ್ಮ ನಮಗಿಲ್ಲ ಆದರೆ ಈ ದೇಹದ ಧರ್ಮ ನಮ್ಮಲ್ಲಿದೆ ಅಂತ ನಾವು ತಪ್ಪು ತಿಳಿತೇವೆ ಆದ್ದರಿಂದ ನಮಗೆ ಈ ದೇಹದ ಧರ್ಮ ಇದ್ದಂತೆ ಅದನ್ನು ಹೇಳುತ್ತಾರೆ ಅದೇಹರ್ಮವಾನ್ ವಿಷ್ಣು ದೇಹ ಧರ್ಮವದಿರಿಯತೆ ದೇಹ ಧರ್ಮ ಇಲ್ಲದಿದ್ದರೂ ವಿಷ್ಣುವಿಗೆ ದೇಹದ ಧರ್ಮ ಇದ್ದಂತೆ ವ್ಯವಹಾರ ಮಾಡುತ್ತಾರೆ ಯಾಕೆಂದರೆ ಜನರಿಗೆ ಹಾಕಿ ತೋರುತ್ತೆ ಅಂತ ಅಷ್ಟೇ ಜೀವಸ್ತ್ವ ದೇಹ ಧರ್ಮ ಅಿ ಪರತೋ ದೇಹ ಧರ್ಮವಾನ್ ದೇಹ ಧರ್ಮವದಿರಿಯತೆ ದೇವರು ಜೀವನ ವಿಷಯದಲ್ಲಿ ಹೇಳುವಾಗ ದೇಹ ಧರ್ಮವಾನ್ ಜೀವನಲ್ಲಿ ದೇಹಧರ್ಮಗಳು ಅಭಿಮಾನ ಮೂಲಕವಾಗಿ ಬರ್ತವೆ ಅಭಿಮಾನಿಕವಾಗಿ ಬರ್ತವೆ ಸ್ವಯಂತ್ವನಭಿಮಾನಸ್ಸನ್ನು ಅಜ್ಞಾನಮೇವ ದರ್ಶಯೇದ್ ವಿಷ್ಣು ದೇವರು ಮಾತ್ರ ಅಭಿಮಾನವೂ ಇಲ್ಲದೆ ಕೇವಲ ಅಸುರ ಜನರಿಗೆ ಅಯೋಗ್ಯ ಜನರಿಗೆ ಮೋಹನ ಮಾಡ್ತಾನೆ ತನಗೂ ದೇಹ ಧರ್ಮ ಇದೆ ಅಂತನ್ನುವರಂತೆ ಜೀವಸ್ತ್ ಅಭಿಮಾನಿ ಯಾವದ್ ವಿಷ್ಣುಪದಂ ರಜೆ ಜೀವನಿಗೆ ಮಾತ್ರ ಅಭಿಮಾನ ಇದೆ ಅದೂ ಎಲ್ಲಿವರೆಗೆ ವಿಷ್ಣುಪದವನ್ನು ಸೇರೋವರೆಗೆ ಒಮ್ಮೆ ವಿಷ್ಣು ಪದಕ್ಕೆ ಹೋದ ಮೋಕ್ಷ ಹೊಂದಿದ ಅಂದರೆ ಜೀವನಿಗೂ ಅಭಿಮಾನ ಇರೋದಿಲ್ಲ ದೇಹ ಧರ್ಮಗಳು ನನ್ನಲ್ಲಿದೆ ಅಂತ ಇವನೂ ತಿಳಿಯೋದಿಲ್ಲ ಇತಿ ವಿಷ್ಣು ಸಂಹಿತಾಯ ಯೋಸೋ ಗುಣೈರ್ವಿರಚಿತ ದೇಹೋಯಂ ಪುರುಷ ಸಿಹಿ ಸಂಸಾರ ತನ್ನಿಬಂಧೋ ಪುಂಸಃ ಅವಿಧ್ಯಾ ಸ್ಥಿತ್ತಾತ್ಮನಃ ಸತ್ವಗುಣ ರಜೋಗುಣ ತಮೋಗುಣಗಳಿಂದ ರಚಿತವಾದ ಈ ಪುರುಷನ ದೇಹ ಸಂಸಾರಸ್ತನ್ನಿಬಂಧೋಯಂ ಈ ದೇಹದ ಮೇಲೆ ಅಭಿಮಾನವನ್ನು ಮಾಡುವ ಕಾರಣನೇ ಈ ಜೀವನಿಗೆ ದುಃಖಾದಿ ರೂಪವಾದ ಸಂಸಾರ ಬಂದಿದೆ ಯಾಕೆ ಈ ದೇಹದ ಮೇಲೆ ಇವನು ಅಭಿಮಾನ ಮಾಡ್ತಾನೆ ಅಂದರೆ ಅವಿದ್ಯಾ ಸ್ಥಿತಾತ್ಮನಃ ಅವಿದ್ಯಾ ಬದ್ಧವಾಗಿದೆ ಇವನ ಸ್ವರೂಪ ಸ್ವರೂಪ ಇವನದು ಶುದ್ಧ ಜ್ಞಾನಾನಂದಾತ್ಮಕ ಆದರೆ ಅವಿದ್ಯಾ ಬಂಧನಕ್ಕೆ ಒಳಗಾದದ್ದರಿಂದ ಈ ಜೀವನಿಗೆ ಈ ಸತ್ವರಜಸ್ತಮೋ ಗುಣಾತ್ಮಕವಾದ ದೇಹದ ಮೇಲೆ ಅಭಿಮಾನ ಬರ್ತದೆ ಅಭಿಮಾನದಿಂದಾಗಿ ಸಂಸಾರ ದುಃಖ ಆಗತ್ತೆ ಆದ್ದರಿಂದ ಅವಿದ್ಯೆಯನ್ನು ಕಳೆದುಕೊಳ್ಳಬೇಕು ಅದಕ್ಕೆ ದಾರಿ ಜ್ಞಾನ ಭಗವಂತನ ಜ್ಞಾನದಿಂದ ಅವಿದ್ಯೆಯನ್ನು ಕಳೆದುಕೊಳ್ಳಬೇಕು ಅಭಿಮಾನ ಹೋಗತ್ತೆ ಅಭಿಮಾನ ಹೋದರೆ ಸಂಸಾರ ಹೋಗ್ತದೆ ತಸ್ಮ್ ಜಿಜ್ಞಾಸೆಯಾತ್ಮಾನಂ ಆತ್ಮಸ್ಥಂ ಕೇವಲ ಪರಂ ಸಂಗಮ್ಯ ನಿರಸೇದೆ ತದ್ ವಸ್ತುಬುದ್ಧಿ ಯಥಾಕ್ರಮ ಆ ಭಗವಂತನ ವಿಷಯದಲ್ಲಿ ಜಿಜ್ಞಾಸ ಆ ಪರಮಾತ್ಮನನ್ನು ತಿಳಿಯಬೇಕೆಂಬ ಇಚ್ಛೆ ಆ ಇಚ್ಛೆಯಿತ್ತು ಅಂತಾದರೆ ಏನು ಮಾಡಬೇಕು ಆತ್ಮಸ್ಥಂ ಆತ್ಮನ ಕೇವಲಂ, ಪರಂ ಸಂಗಮ್ಯ ಏತದ್ ವಸ್ತು ಬುದ್ಧಿಂ ಯಥಾಕ್ರಮಂ ನಿರಸೇದ್ ಈ ಜಗತ್ತಿನ ಬಗ್ಗೆ ಏನು ವಸ್ತುಬುದ್ಧಿ ಇದೆ ಇದನ್ನು ಬಿಟ್ಟುಬಿಡಬೇಕು ನಮ್ಮಲ್ಲಿ ಅಂತರ್ಯಾಮಿಯಾದ ಕೇವಲ ಸರ್ವೋತ್ತಮನಾದ ಸಮ ಅಭ್ಯದಿಕರಿಂದ ರಹಿತನಾದ ಪರ ಸರ್ವೋತ್ತಮನಾದ ಆ ಪರಮಾತ್ಮನನ್ನು ತಿಳಿಯಬೇಕು ಅಂತನ್ನುವ ಇಚ್ಛೆಯಿಂದ ಬರೀ ತಿಳಿಯಬೇಕೆಂಬ ಇಚ್ಛೆಯಿಂದ ಅಲ್ಲ ಮುಂದೆ ಅದಕ್ಕಾಗಿ ವಿಶೇಷವಾಗಿ ಮನನವನ್ನು ಮಾಡಿ ಯುಕ್ತನುಸಂಧಾನಾದಿಗಳನ್ನು ಮಾಡಿ ಶಾಸ್ತ್ರಗಳಿಂದ ತತ್ವದ ವಿಚಾರವನ್ನು ಮಾಡಿ ಒಂದು ನಿರ್ಣಯಕ್ಕೆ ಬರಬೇಕು ಏನು ದೇವರೊಬ್ಬನೆಯ ವಸ್ತು ಇನ್ನುಳದದ್ದ್ಯಾವುದು ವಸ್ತುವಲ್ಲ ಜಗತ್ತಿನಲ್ಲಿ ಅಂತ ತಿಳಿಯಬೇಕಂತೆ ಏತದ್ ವಸ್ತುಬುದ್ಧಿಂ ಯಥಾಕ್ರಮಂ ನಿರಸೇತ್ ಕ್ರಮವಾಗಿ ಈ ಜಗತ್ತಿನ ಬಗ್ಗೆ ಇರುವ ವಸ್ತು ಎಂಬ ಬುದ್ಧಿಯನ್ನು ಬಿಡಬೇಕು ಏನು ಹಾಗಂದರೆ ವಸ್ತು ಅಂತಂದರೆ ಶ್ರೀಮದಾಚಾರ್ಯರು ಅರ್ಥ ವಸ್ತು ಅಂದರೆ ಅವಸ್ತು ಅಶಕ್ತ ಮುದ್ದಿಷ್ಟ ಶಕ್ತ ವಸ್ತುಹವಣ್ಯತೆ ತಸ್ಮೇಕ ಪರಂ ಬ್ರಹ್ಮ ವಸ್ತು ಶಬ್ದೋಜಿತ ಸದಾ ಲಕ್ಷಣೇ ಸಮರ್ಥವಾದ ವಸ್ತುವಿಗೆ ವಸ್ತು ಅಂತ ಕರೆಯೋದು ಅಶಕ್ತವಾದದ್ದನ್ನು ಅವಸ್ತು ಅಂತ ಕರೆಯೋದು ದೇವರೊಬ್ಬನೇ ಸರ್ವ ಸಮರ್ಥ ಇನ್ನುಳೆದ ಯಾವ ವಸ್ತುಗಳು ಸಮರ್ಥ ಅಲ್ಲ ಅಶಕ್ತ ಎಂಬುದಾಗಿ ಭಾವಿಸಬೇಕು ಸಾಕಷ್ಟು ಶಾಸ್ತ್ರಗಳ ವಿಚಾರವನ್ನು ಮಾಡಿ ಜಗತ್ತಿನಲ್ಲಿ ನಾನು ಯಾವ ವಸ್ತುವನ್ನು ನೋಡಿದರೂ ಇದು ಅಸ್ವತಂತ್ರವಾಗಿದೆ ಯಾವುದೂ ಸ್ವತಂತ್ರ ಅಲ್ಲ ಯಾವುದೂ ಸ್ವತಂತ್ರ ಅಲ್ಲ ಎಲ್ಲವೂ ಪರತಂತ್ರ ಎಲ್ಲವೂ ಅಶಕ್ತ ಎಲ್ಲವೂ ಅಶಕ್ತ ಅಂತ ಹೀಗೆ ತಿಳಿಯುತ್ತಾ ಹೋಗಬೇಕಂತೆ ಹಾಗೆ ತಿಳಿಯುತ್ತಾ ಹೋದರೆ ಈ ಸಂಸಾರದಿಂದ ಅವನಿಗೆ ಮೋಕ್ಷ ಎ ತತ್ ಪರತಂತ್ರನಂತೂ ಸರ್ವೇವ ಹರೇಸ್ತದ ಎಲ್ಲವೂ ಪರತಂತ್ರ ಅಂತ ಯಾವಾಗ ತಿಳಿಯುತ್ತಾನೋ ಆಗ ಅವನಿಗೆ ಮೋಕ್ಷವಾಗುತ್ತೆ ಆಚಾರ್ಯೋ ಅರಣಿ ರಾಜದ್ಯ ಸ್ಯಾತ್ ಅಂತೆರಾರಣಿಹಿ ತತ್ಸಾಧನ ಪ್ರವಚನ ವಿದ್ಯಾವನ್ಹಿ ಸುಖಾವಹ ಹಿಂದೆ ಏನು ಹೇಳಿದರು ಭಗವಂತನನ್ನು ಚೆನ್ನಾಗಿ ತಿಳಿಯಬೇಕು ವಿಚಾರವನ್ನು ಮಾಡಿ ಅಂತ ಹೇಗೆ ತಿಳಿಯೋದು ತಿಳಿಯಬೇಕು ಅಂದರೆ ಹೇಗೆ ತಿಳಿಯೋದು ಗುರುಗಳಿಂದ ಉಪದೇಶ ಪಡೆದು ತಿಳಿಯಬೇಕು ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ಕಟ್ಟಿಗೆಯಲ್ಲಿ ಅಗ್ನಿ ಒಳಗಿರ್ತದೆ ಅರಣಿಯಲ್ಲಿ ಆದರೆ ಅದನ್ನು ಮಥನ ಮಾಡಿದಾಗ ಅಗ್ನಿ ಹೊರಗೆ ಅಭಿವ್ಯಕ್ತವಾಗುತ್ತೆ ಹಾಗೆ ಗುರುಗಳು ಶಿಷ್ಯ ಇವೆರಡು ಅರಣಿ ಕಟ್ಟಿಗೆಗಳಿದ್ದ ಹಾಗೆ ಇವತ್ತು ಆ ಮಥನ ಮಾಡೋದು ಯಾರಿಗೂ ಗೊತ್ತಿರೋದಿಲ್ಲ ಸುಲಭವಾಗಿ ಬೆಂಕಿಯನ್ನು ಹಚ್ಚುವ ವಿಧಾನ ಬೇರೆ ಬಂದಿದೆ ಅಂದರೆ ಪ್ರಾಚೀನ ಕಾಲದಲ್ಲಿ ಎರಡು ಕಟ್ಟಿಗೆಗಳನ್ನು ತೆಗೆದುಕೊಂಡು ಅವುಗಳ ಮಥನ ಮಾಡಿದಾಗ ಅಗ್ನಿ ಬರ್ತಿತ್ತು ಆ ಅಗ್ನಿಯಿಂದ ಯಜ್ಞಾಗಾದಿಗಳನ್ನು ಮಾಡ್ತಾ ಇದ್ದರು ಅದನ್ನು ಉದಾಹರಣೆ ಕೊಡ್ತಾರೆ ಒಂದು ಕೆಳಗಿನ ಅರಣಿ ಮೇಲೆ ಇರುವ ಇನ್ನೊಂದು ಕಟ್ಟಿಗೆ ಅವುಗಳ ಮಥನವಾದಾಗ ಅಲ್ಲಿ ಅಗ್ನಿಯ ಅಭಿವ್ಯಕ್ತಿ ಆಗತ್ತೆ ಹಾಗೆ ಗುರುಗಳು ಒಂದು ಕಟ್ಟಿಗೆ ಶಿಷ್ಯ ಇನ್ನೊಂದು ಕಟ್ಟಿಗೆ ಇದ್ದಾಗೆ ಇವರಿಬ್ಬರಲ್ಲಿ ಮಥನ ಆಗೋದು ಅಂದ್ರೇನು ಪಾಠಪ್ರವಚನ ನಡೆಯೋದು ಆ ಪಾಠಪ್ರವಚನಗಳೆಂಬ ಮಥನ ಕಾರ್ಯ ನಡೆದಾಗ ಜ್ಞಾನವೆಂಬ ಅಗ್ನಿಯಲ್ಲಿ ಪ್ರಾದುರ್ಭೂತವಾಗತ್ತೆ ಇದರ ಅಭಿಪ್ರಾಯ ನಿನಗೆ ತತ್ವಜ್ಞಾನ ಬೇಕು ಅಂತಾದರೆ ಗುರುಗಳ ಸೇವೆಯನ್ನು ಮಾಡಿ ಗುರುಗಳ ಸಮಾಗಮವನ್ನು ಮಾಡಿ ಅವರಿಂದ ಉಪದೇಶವನ್ನು ಪಡೆದು ಜ್ಞಾನವನ್ನು ಪಡೆದುಕೋ ಇಷ್ಟೆಲ್ಲ ಆಗಿ ಜ್ಞಾನ ಬಂದ ಮಾತ್ರಕ್ಕೆ ಸರಿ ನಾನು ಹೋಗ್ತೇನೆ ಗುರುಗಳ ಹತ್ರ ಆದರೆ ಗ್ಯಾರಂಟಿ ಕೊಡ್ತೀರಾ ಗುರುಗಳ ಹತ್ರ ಹೋಗಿ ನಾನು ಜ್ಞಾನ ಪಡೆದರೆ ನಿಜವಾಗಿಯೂ ನನಗೆ ಸುಖ ದುಃಖ ಎಲ್ಲ ಪರಿಹಾರವಾಗ್ತದ ಅವಶ್ಯವಾಗಿ ಸಿಗತ್ತೆ ಅಂತಾನೆ ಕೃಷ್ಣ ಸಂಶಯನೇ ಇಲ್ಲ ವೈಶಾರದೀ ಸಾತಿ ವಿಶುದ್ಧಬು ಧುನೋತಿ ಮಾಂ ಗುಣ ಸಂಪ್ರಸೂತಿ ಗುಣಂಶ್ಚ ಸಂದಹ್ಯ ಯಾತ್ಮ್ಯಮೇತತ್ ಸ್ವಯಂ ಚಾಮ್ಯತ್ಯಸಿದ್ಯಥಗ್ ವೈಶಾರದೀ ಸಾತಿ ವಿಶುದ್ಧಬು ಆ ಭಗವಂತನ ವಿಷಯಕವಾದ ಏನು ಬುದ್ಧಿ ಇದೆ ಅದು ಗುಣ ಸಂಪ್ರಸೂತಿ ಮಾಯಾಂ ಧುನೋತಿ ನಾನಾ ವಿಧವಾದ ಕಾಮಕ್ರೋಧಾದಿಗಳಿಗೆ ಜನಕವಾದಂತಹ ಏನೋ ಮಾಯೆ ಇದೆ ಆ ಮಾಯೆಯನ್ನು ದೂರ ಮಾಡಿಬಿಡುತ್ತದೆ ಯಾವುದು ಅಂದರೆ ಪರಮಾತ್ಮನ ಜ್ಞಾನ ಗುರುಗಳ ಸಮಾಗಮವಾದಾಗ ಅವರ ಉಪದೇಶವನ್ನು ಪಡೆದು ಮೊದಲಿಗೆ ಪರೋಕ್ಷ ಜ್ಞಾನವನ್ನು ಪಡೆದುಕೊಳ್ಳುತ್ತೇವೆ ಆಮೇಲೆ ಮತ್ತೆ ಅದನ್ನು ಯುಕ್ತಿಗಳಿಂದ ದೃಢಪಡಿಸಿಕೊಳ್ಳೋದು ಆಮೇಲೆ ಧ್ಯಾನ ಮಾಡೋದು ಧ್ಯಾನ ಪರಿಪಕ್ವವಾದಾಗ ಅಪರೋಕ್ಷ ಜ್ಞಾನವಾಗುತ್ತೆ ಅದು ವೈಶಾರದೀ ಮತಿ ಗುರುಗಳು ಉಪದೇಶದಿಂದ ಒಂದೇ ಸಲಕ್ಕೆ ಅಪರೋಕ್ಷ ಜ್ಞಾನ ಬರೋದಿಲ್ಲ ಕ್ರಮವಾಗಿ ಅಪರೋಕ್ಷ ಜ್ಞಾನ ಬರ್ತದೆ ಬಂದ ಮೇಲೆ ನಮ್ಮ ಮಾಯಾ ಬಂಧನ ಕಳಚಿ ಹೋಗ್ತದೆ ಎಲ್ಲ ದುಃಖವೂ ದೂರ ಆಗ್ತದೆ ಪರಮ ಸುಖ ಅನಂತ ಕಾಲದವರೆಗೆ ಅನುಭವಿಸುವಂತೆ ನಮಗೆ ದೇವರು ಅನುಗ್ರಹವನ್ನು ಮಾಡುತ್ತಾರೆ ಇಲ್ಲಿ ವೈಶಾರಧೀಮತಿ ಅಂತನ್ನುವುದಕ್ಕೆ ಭಗವಂತನ ಜ್ಞಾನ ಅನ್ನುವ ಅರ್ಥ ಹೇಗೆ ಬಂತು ಅದಕ್ಕೆ ಶ್ರೀನಿವಾಸ್ ತೀರ್ಥರು ಹೇಳುತ್ತಾರೆ ಶ ಅಂದರೆ ಸುಖ ಅರ ದುಃಖ ಅರ ಅಂದರೆ ದೋಷ ದುಃಖವೆಂಬ ದೋಷ ಅಂತೀಗೂ ತಗೋಬಹುದು ಅಥವಾ ರ ಅಂದರೆ ಕ್ರೀಡಾ ರಮು ಕ್ರೀಡಾ ಯಾಂ ರ ಅಂದರೆ ಸುಖ ರಂ ಸುಖ್ ನ ರಂ ಅರಂ ರ ಅಂದರೆ ಸುಖ ಅರ ಅಂದರೆ ದುಃಖ ಶ ಅಂದರೆ ಸುಖ ತಥಾಚ ಶುಖ ಪ್ಲಸ್ ಅರ ದುಃಖ ಶಂಚ ಅರಂಚಾರೇ ಅಂದರೆ ವಿಷಯಗಳ ಭೋಗದಿಂದ ಬರುವಂತಹ ಸುಖ ಮತ್ತು ದುಃಖಗಳು ವಿವಿಧ ಶಾರೆ ವಿಷಾರೇ ನಾನಾ ವಿಧವಾದ ವಿಷಯಗಳ ಭೋಗದಿಂದ ಬರುವ ಸುಖ ಮತ್ತು ದುಃಖಗಳು ಇವುಗಳನ್ನು ದ್ಯತಿ ಖಂಡನ ಮಾಡ್ತಾನೆ ಆದ್ದರಿಂದ ವಿಷಾರದ ಅಂದರೆ ಭಗವಂತ ವಿಷಯ ಭೋಗದಿಂದ ಬರುವ ಸುಖವನ್ನು ವಿಷಯಗಳ ಸಂಪರ್ಕದಿಂದ ಬರುವ ದುಃಖವನ್ನು ಎರಡನ್ನೂ ತಪ್ಪಿಸ್ತಾನೆ ಅಲ್ರಿ ದುಃಖ ತಪ್ಪಿಸಲಿ ಸುಖನೂ ತಪ್ಪಿಸಿದರೆ ಏನಗತಿ ಹೌದು ಈ ದುಃಖದ ಸಂಪರ್ಕ ಇರುವ ಸುಖವೂ ಬೇಡ ಕೇವಲ ಸ್ವರೂಪ ಸುಖವನ್ನು ದುಃಖದ ಸಂಪರ್ಕವಿಲ್ಲದ ನಿತ್ಯ ಸುಖವನ್ನು ದೇವರು ಕೊಡುವವನಿದ್ದಾನೆ ಆದ್ದರಿಂದ ಈ ಸುಖವನ್ನು ತಪ್ಪಿಸಿದರೆ ನಾವು ವಿಷ ಸೇರಿದ ಅನ್ನ ಇದ್ದಾಗ ನಮಗೆ ವಿಷ ಮಾತ್ರ ಬೇಡ ಅನ್ನ ಬೇಕು ಅಂದರೆ ಹೇಗೆ ಆ ವಿಷ ಬೇಡ ಅಂದರೆ ಅದರ ಜೊತೆಗಿರುವ ಅನ್ನವನ್ನು ಬಿಡಲೇಬೇಕು ಅದರಿಂದ ತತ್ಕಾಲದಲ್ಲಿ ನಮಗೆ ಸುಖ ಅನಿಸ್ಬೋದು ಆದರೆ ಯಾರೂ ಅದನ್ನು ಬಯಸೋದಿಲ್ಲ ಹಾಗೆ ಈ ದುಃಖ ಮಿಶ್ರವಾದ ಸುಖವನ್ನೂ ದೇವರು ಪರಿಹಾರ ಮಾಡುತ್ತಾನೆ ಆದ್ದರಿಂದ ದೇವರಿಗೆ ವಿಷಾರದ ಅಂತಾನೆ ವಿವಿಧವಾದ ಶಾರ ವಿಷಯ ಸುಖ ಮತ್ತು ದುಃಖಗಳನ್ನು ದ ನಿರಸನೆ ಮಾಡುವಂತಹ ವಿಷ್ಣು ಅವನ ವಿಷಯಕವಾದ ಏನು ಅಪರೋಕ್ಷ ಜ್ಞಾನ ಇದೆ ಮತಿ ಅದು ವೈಶಾರದೀ ಮತಿ ಇದೇ ತರಹದ ಶಬ್ದ ಪ್ರಥಮ ಸ್ಕಂಧದಲ್ಲಿಯೂ ಬಂದಿದೆ ಆಮೇಲೆ ಇಂತಹ ವೈಶಾರದಿ ಮತಿ ವೈಶಾರದಿ ಸಾ ಅತಿವಿಶುದ್ಧ ಬುದ್ಧಿ ಅತ್ಯಂತ ಶುದ್ಧವಾಗಿರುವಂತಹ ಭಗವಂತನ ವಿಷಯಕವಾದ ಏನು ನಮ್ಮ ಜ್ಞಾನ ಇದೆ ಅದು ಗುಣ ಸಂಪ್ರಸೂತಿ ಮಾಯಾಂ ಧುನೋತಿ ಕ್ರೋಧ ಲೋಭ ಮೋಹಮದ ಮಾತ್ಸರ್ಯ ಮೊದಲಾದ ಎಲ್ಲ ಈ ದುರ್ಗುಣಗಳಿಗೆ ಜನನಿಯಾದಂತಹ ಏನೊಂದು ಮಾಯಾ ಇದೆ ಆ ಮಾಯೆಯನ್ನು ನಾಶ ಮಾಡಿಬಿಡ್ತಿತ್ತು ಮಾಯಾ ಅಂದರೆ ಯಾವುದು ಅದಕ್ಕೆ ಶ್ರೀಮದಾಚಾರ್ಯರು ಅರ್ಥ ಬರೀತಾರೆ ಯಾವ ಮಾಯೆಯನ್ನು ಇದು ನಾಶ ಮಾಡುತ್ತೆ ಅಂದರೆ ಪಿಶಾಚವತ್ಸ್ಥಿತ ಮಾಯಾ ತೂಚ್ಯತೆ ಜೀವಗಾ ಸದಾ ದಹ್ಯಂತೆ ತದ್ಗುಣ ಸರವೇ ಸಾಚ ಪ್ರಾತಿಸ್ವಿಕಿ ನರೇ ಇದು ವೈಭಾವ್ಯೇ ಪಿಶಾಚದಂತೆ ಪಿಶಾಚ ಮಾಡೋ ಕೆಲಸ ಏನು ಏನು ಮಾಡುತ್ತದೆ ಹೇಳು ನಮ್ಮ ನಿಜವಾದ ಜ್ಞಾನವನ್ನು ಆಚ್ಛಾದನೆ ಮಾಡಿ ನಮಗೆ ಒಂದು ಮಬ್ಬು ತಂದು ಕೊಡುತ್ತದೆ ತಪ್ಪು ತಿಳುವಳಿಕೆಯನ್ನು ತಂದು ಕೊಡುತ್ತದೆ ಇದೆಲ್ಲ ಪಿಶಾಚ ಪ್ರವೇಶ ಆದಾಗ ಆಗುವಂತಹ ಕೆಲಸಗಳು ಯಾವ ರೀತಿ ಪಿಶಾಚ ನಮ್ಮ ನಿಜವಾದ ಬುದ್ಧಿಯನ್ನು ಸ್ವಾಭಾವಿಕ ಬುದ್ಧಿಯನ್ನು ತಿರಸ್ಕಾರ ಮಾಡಿ ವಿಪರೀತ ಬುದ್ಧಿಯನ್ನು ತಂದುಕೊಡತ್ತೆ ಹಾಗೆ ನಮ್ಮ ಜೀವಸ್ವರೂಪದಲ್ಲಿ ಸ್ವಾಭಾವಿಕವಾಗಿ ಇದ್ದದ್ದೇನು ಅಂದರೆ ದೇವರಲ್ಲಿ ಭಕ್ತಿ ಭಗವಂತನ ಮಹಾತ್ಮ್ಯದ ಜ್ಞಾನ ನನ್ನ ಪಾರತಂತ್ರದ ಜ್ಞಾನ ಇಷ್ಟು ಮಾತ್ರ ಅಲ್ಲ ನನ್ನಲ್ಲಿ ಸ್ವರೂಪಭೂತವಾದ ಸುಖ ಸ್ವರೂಪಭೂತವಾದ ಬಲ ಪರಾಕ್ರಮ ಓಜಸ್ಸು ಇವುಗಳೆಲ್ಲದರ ತಿಳುವಳಿಕೆ ನನಗೆ ಸ್ವಾಭಾವಿಕವಾಗಿ ಇದೆ ಆದರೆ ಅದರ ಅಭಿವ್ಯಕ್ತಿಯಾಗದೇ ಇರೋ ಹಾಗೆ ಮಾಡತ್ತೆ ಈ ಮಾಯೆ ಅದಕ್ಕೆ ಸ್ವಗುಣಾಚ್ಛಾದಿಕ ಅಂತ ಕರೀತಾರೆ ನಮ್ಮ ಜೀವಸ್ವರೂಪದಲ್ಲಿರುವ ಗುಣಗಳು ನಮಗೆ ತಿಳಿಯದೇ ಇರುವಂತೆ ಮಾಡುವ ಒಂದು ದುಷ್ಟ ಪ್ರಕೃತಿ ಇನ್ನೊಂದಿದೆ ಪರಮಾಚ್ಛಾದಿಕ ಭಗವಂತನ ಗುಣಗಳ ಬಗ್ಗೆ ನಮಗೆ ತಿಳುವಳಿಕೆ ಇದೆ ಇದ್ದರೂ ಅದರ ಅಭಿವ್ಯಕ್ತಿಯಾಗದೇ ಇರುವಂತೆ ಮಾಡುವ ಪರಮಾಚ್ಛಾದಿಕ ಅಂತ ಇನ್ನೊಂದು ದುಷ್ಟ ಪ್ರಕೃತಿ ಇದೆ ಈ ಎರಡೂ ದುಷ್ಟ ಪ್ರಕೃತಿಗಳೇನಿವೆ ಇವುಗಳು ಅನಾದಿ ಕಾಲದಿಂದ ನಮಗಿವೆ ಇಂತಹ ದುಷ್ಟ ಪ್ರಕೃತಿಗಳಿಗೆ ಇಬ್ಬರು ದುಷ್ಟ ಜೀವರು ಸ್ತ್ರೀ ಹೆಣ್ಣು ಎರಡು ಜೀವಗಳು ಅಭಿಮಾನಿಗಳಿದ್ದಾರೆ ಪಿಶಾಚಿಗಳಂತಿದ್ದಾರೆ ಅವರು ಆ ಪಿಶಾಚಿಗಳಂತ ಇರುವ ಎರಡು ದುರ್ಜೀವಗಳಿಂದ ದುಷ್ಟ ಜೀವರುಗಳಿಂದ ಅಭಿಮನ್ಯಮಾನವಾದ ಈ ಎರಡು ದುಷ್ಟ ಪ್ರಕೃತಿಗಳು ಪರಮಾತ್ಮನ ಅಪರೋಕ್ಷ ಜ್ಞಾನವನ್ನು ನಾವು ಪಡೆದುಕೊಂಡಾಗ ದೇವರು ಮಾಯೆಯನ್ನು ದೂರ ಸರಿಸ್ತಾನೆ ಇದರರ್ಥ ಈ ಎರಡು ಮಾಯೆಗಳನ್ನು ದೂರ ಮಾಡ್ತಾನೆ ಅರ್ಥಾತ್ ಆ ಸೊಗುಣಾಚ್ಛಾದಿಕ ನಮ್ಮ ಗುಣಗಳನ್ನು ನಮಗೆ ತಿಳಿಯದೇ ಇದ್ದಂತೆ ಮಾಡುವ ಏನೊಂದು ದುಷ್ಟ ಪ್ರಕೃತಿ ಇತ್ತೋ ಅವಳನ್ನು ನಾಶ ಮಾಡಿಕೊಂದು ಅದನ್ನು ಹಾಳು ಮಾಡಿಬಿಡ್ತಾನೆ ಪರಮಾಚ್ಛಾದಿಕವನ್ನು ಮಾತ್ರ ಅದನ್ನು ಕುಟ್ಟಿ ದೂರ ಸರಿಸ್ತಾನೆ ಪಕ್ಕಕ್ಕೆ ಸರಿಸ್ತಾನೆ ಅದರಿಂದ ನಮಗೆ ಪ್ರತಿಬಂಧಕ ಆಗದೇ ಇರೋ ಹಾಗೆ ಮಾಡ್ತಾನೆ ನಾಶ ಮಾಡೋದಿಲ್ಲ ಸೊಗುಣಾಚ್ಛಾದಿಕೆಯ ನಾಶ ಪರಮಾಚಾದಿಕೆಯನ್ನು ಅಪಸಾರಣ ಮಾಡ್ತಾನೆ ಅಂತೂ ಭಗವಂತನ ಜ್ಞಾನ ನಮ್ಮ ಜ್ಞಾನ ನಮಗೆ ಆಗುವಂತೆ ದೇವರು ಮಾಡ್ತಾನೆ ಜ್ಞಾನವಾದ ಮೇಲೆ ಮತ್ತೇನು ಮಾಡೋದು ಅಂತ ಹೀಗೆ ತಿಳಿಯೋದಲ್ಲ ಪರಮಾತ್ಮನ ಅಪರೋಕ್ಷ ಜ್ಞಾನವಾದ ಮೇಲೆ ವಿಶೇಷವಾಗಿ ಇನ್ನೂ ಹೆಚ್ಚಿನ ಭಗವಂತನ ಗುಣಗಳನ್ನು ತಿಳಿದುಕೊಂಡು ನಮ್ಮ ಸ್ವರೂಪಭೂತವಾದ ಗುಣಗಳ ಅಭಿವ್ಯಕ್ತಿಯನ್ನು ನಾವು ಮಾಡಿಕೊಳ್ಳುವಂತೆ ಮಾಡ್ತಾನೆ ಅಂತ ತಾತ್ಪರ್ಯ ಶ್ರೀನಿವಾಸ ತೀರ್ಥರ ಪ್ರಕಾರ ಇಲ್ಲಿ ಲಿಂಗದೇಹವನ್ನೇ ಮಾಯಾ ಎಂಬ ಶಬ್ದದಿಂದ ತೆಗೆದುಕೊಳ್ಳಬೇಕು ಅಂತ ಲಿಂಗದೇಹವನ್ನು ಪರಮಾತ್ಮ ದೂರ ಸರಿಸ್ತಾನೆ ಅಪರೋಕ್ಷ ಜ್ಞಾನವಾದಾಗ ದೂರ ಸರಸ್ತಾನೆ ಅಂದರೆ ಹೇಗೆ ಬಿರಜಾನದಿ ಸ್ನಾನ ಆಗುವವರಿಗೆ ಲಿಂಗದೇಹ ಇರ್ತದಲ್ಲ ಅಂದರೆ ಲಿಂಗದೇಹವನ್ನು ಅಪಸಾರಣ ಮಾಡ್ತಾನೆ ಇದರ ಅರ್ಥ ಇದ್ದರೂ ಇಲ್ಲದೇ ಇದ್ದಾಗೆ ಮಾಡ್ತಾನೆ ನಿರ್ವೀರ್ಯವನ್ನಾಗಿ ಮಾಡ್ತಾನೆ ಕೆಲಸಕ್ಕೆ ಬಾರದೇ ಇದ್ದ ಹಾಗೆ ಮೊದಲೆಷ್ಟು ನಮಗೆ ಪ್ರತಿಬಂಧಕವಾಗತ್ತೋ ಅಷ್ಟು ಅಪರೋಕ್ಷ ಜ್ಞಾನವಾದ ಮೇಲೆ ಅದರಿಂದ ನಮಗೆ ಪೀಡೆ ಇರೋದಿಲ್ಲ ಈ ಅರ್ಥದಲ್ಲಿ ಲಿಂಗ ಶರೀರದ ಬಂಧನವನ್ನು ಕಳಿಸ್ತಾನೆ ಅಂತ ಶ್ರೀನಿವಾಸ ತೀರ್ಥರ ಅಭಿಪ್ರಾಯ ಅದಕ್ಕಾಗಿಯೇ ಕರ್ಮಾಣಿ ಸೂಕ್ಷ್ಮದೇಹಂಚ ಪ್ರಕೃತಿ ಸ್ವಾತ್ಮಸಂಶ್ಲಿಷ್ಟಾಂ ಗುಣಾನ್ ಸತ್ವಾಧಿಕಾನಿ ಕರ್ಮಣಿ ಸೂಕ್ಷ್ಮದೇಹಂಚ ಜಾಯ ಹರೇರ್ದೃಶಿ ದಹೇತ್ ಅಂತ ಹೇಳಿದ್ದಾರೆ ಹೀಗಾಗಿ ಆ ಪ್ರಕೃತಿ ಬಂಧವನ್ನೂ ದೇವರು ದೂರ ಸರಿಸ್ತಾನೆ ಲಿಂಗದೇಹವನ್ನೂ ದೇವರು ದೂರ ಮಾಡ್ತಾನೆ ಅವುಗಳೆರಡೂ ಕಾರ್ಯಕಾರಿಯಾಗದೇ ಇದ್ದಾಗೆ ಮಾಡ್ತಾನೆ ಅಂತ ಪ್ರಥಮ ಸ್ಕಂಧ ತಾತ್ಪರ್ಯದಲ್ಲಿ ಹೇಳಿದ್ದಾರೆ ಶ್ರೀಮದಾಚಾರ್ಯರು ಈ ಅಭಿಪ್ರಾಯದಲ್ಲಿ ಒಬ್ಬೊಬ್ಬ ವ್ಯಾಖ್ಯಾನಕಾರರು ಒಂದೊಂದನ್ನು ತೆಗೆದುಕೊಂಡಿದ್ದಾರೆ ಏನು ವಿರೋಧ ಇಲ್ಲ ಲಿಂಗ ಶರೀರವನ್ನು ದೇವರು ನಿರ್ವೀರ್ಯ ಮಾಡೋದು ನಿಜನೇ ಸ್ವಗುಣಾಚ್ಛಾದಿಕಾವನ್ನು ನಾಶ ಮಾಡಿ ಪರಮಾಚ್ಛಾಧಿಕಾವನ್ನು ಅಪಸಾರಣ ಮಾಡೋದು ನಿಜನೇ ಅದೆಲ್ಲವನ್ನೂ ಈ ಶ್ಲೋಕಕ್ಕೆ ಅಭಿಪ್ರಾಯ ಅಂತ ನಾವು ಇಟ್ಟುಕೊಂಡ್ರೆ ಯಾವುದೇ ಮತಭೇದ ಇದರೊಳಗಿಲ್ಲ ಹಾಗಾದರೆ ಇಂತಹ ಮಾಯೆಯನ್ನು ದೂರ ಮಾಡಿಕೊಂಡು ಗುಣವಂಶ್ಚಸಂದಹ್ಯ ಅಂತಹ ಪ್ರಕೃತಿಯಿಂದ ಬರುವ ಏನು ದುರ್ಗುಣಗಳಿವೆ ಅವುಗಳನ್ನು ನಾಶ ಮಾಡಿಕೊಳ್ತಾನೆ ಯದಾತ್ಮ್ಯ ಮೇತತ್ ಈ ಪ್ರಕೃತಿ ಇದ್ದದ್ದಕ್ಕೆ ನಮಗೆ ಈ ಎಲ್ಲ ದುಃಖಾದಿರೂಪವಾದ ಸಂಸಾರ ಬಂದಿತ್ತು ಅಂತಹ ಪ್ರಕೃತಿಯನ್ನು ಅದರಿಂದ ಬರುವ ಗುಣಗಳನ್ನು ದೇವರು ದೂರ ಮಾಡ್ತಾನೆ ಇಷ್ಟೆಲ್ಲ ಮಾಡೋದು ಯಾವುದು ಅಪರೋಕ್ಷ ಜ್ಞಾನ ಅದು ಕೊನೆವರೆಗೂ ಉಳಿತದ ಅದು ಉಳಿಯೋದಿಲ್ಲ ಸ್ವಯಂ ಚಾಮ್ಯತ್ಯಸಮಿಧ್ಯ ಅಗ್ನಿಹಿ ಇದೆಲ್ಲವನ್ನು ತಂದುಕೊಡುವುದು ಯಾವುದು ನಮ್ಮ ಬಾಹ್ಯ ಮನಸ್ಸು ಆ ಮನಸ್ಸಿನಲ್ಲಿಯೇ ನಮಗೆ ಅಪರೋಕ್ಷ ಜ್ಞಾನವಾಗಿ ಅಪರೋಕ್ಷ ಜ್ಞಾನದಿಂದ ಈ ಪ್ರಕೃತಿ ಬಂಧವನ್ನು ನಾವು ಕಳೆದುಕೊಂಡೆವು ಆಮೇಲೆ ಆ ಅಪರೋಕ್ಷ ಜ್ಞಾನವೂ ಉಳಿಯೋದಿಲ್ಲ ಅಪರೋಕ್ಷ ಜ್ಞಾನವನ್ನು ತಂದುಕೊಟ್ಟ ಮನಸ್ಸು ಉಳಿಯೋದಿಲ್ಲ ಆ ಮನಸ್ಸೂ ಹೋಗಿಬಿಡುತ್ತದೆ ಸ್ವರೂಪ ಮನಸ್ಸಿನಿಂದಲೇ ಮೋಕ್ಷದಲ್ಲಿ ನಾವು ಸುಖವನ್ನು ಅನುಭವಿಸು ಬಾಹ್ಯವಾದ ಮನಸ್ಸು ಹೋಗ್ತೇವೆ ಅರ್ಥ ಆಯಿತಾ ಯಾರೂ ಇರಬೇಡಿ ಬಾಗಲ ಹಾಕಿ ಅಂತ ಹೇಳಿದರೆ ಎಲ್ಲರನ್ನೂ ಕಳಿಸಿ ತಾವು ನಿಂತ್ ಬಿಡ್ತಾರೆ ಕೆಲವರು ಇದು ನನಗೇನು ಹೇಳಿರಲಿಕ್ಕಿಲ್ಲ ಪ್ರಾಯ ಅಂತ ತಾವೇ ತಿಳ್ಕೊಂಬಿಡ್ತಾರೆ ಮನಸ್ಸು ಹಾಗೆ ಮಾಡೋದಿಲ್ಲ ದೇವರಂತಾನೆ ಇವನೋ ನನ್ನ ಭಕ್ತ ನೀವು ಯಾರೂ ಇವನಿಗೆ ಪೀಡೆ ಕೊಡಬಾರದು ಅಂತ ಹೇಳಿದರೆ ಪಾಪ ಆ ಮನಸ್ಸು ಅಪರೋಕ್ಷ ಜ್ಞಾನವನ್ನು ಕೊಟ್ಟು ಆ ಅಪರೋಕ್ಷ ಜ್ಞಾನದ ಮೂಲಕ ನಮ್ಮ ಎಲ್ಲ ಬಂಧನವನ್ನು ಕಳಚಿ ಎಲ್ಲ ಕೆಲಸ ಮಾಡಿದ ಮೇಲೆ ದೇವರಿಗೊಂದು ನಮಸ್ಕಾರ ಮಾಡಿ ತಾನೂ ಹೋಗಿಬಿಡ್ತದೆ ತಾನೂ ಉಳಿಯೋದಿಲ್ಲ ಕೇವಲ ನಮ್ಮ ಜೀವಸ್ವರೂಪ ಮಾತ್ರ ಉಳಿತದೆ ಅದನ್ನು ಹೇಳ್ತಾರೆ ಎತ್ತ ಶಬ್ದನ ದುಃಖಾದಿ ಅಪರೋಕ್ಷತೆಯ ಉಚ್ಯತೆ ಕ್ವಚಿತ್ ವಿಶ್ವಂ ಕ್ವಚಿತ್ ಬ್ರಹ್ಮ ಕ್ವಚಿನ್ ನಿಂದ್ಯ ಮುದಿರಿಯತೆ ಇತಿ ತಂತ್ರ ಇರುತ್ತೆ ಯಾವ ಪ್ರಕೃತಿಯಿಂದ ಇದೆಲ್ಲ ಬಂದಿದೆ ಆ ಪ್ರಕೃತಿ ಹೋಗುತ್ತೆ ಅಂತ ಭಾಗವತ ಹೇಳಿದೆ ಇದೆಲ್ಲ ಅಂದರೆ ಏನು ಏತತ್ ಯಾವ ಪ್ರಕೃತಿಯಿಂದ ಇದೆಲ್ಲ ಬಂದಿದೆ ಆ ಪ್ರಕೃತಿಯನ್ನು ಅಪರೋಕ್ಷ ಜ್ಞಾನ ಕಿತ್ತಿಹಾಕತ್ತೆ ಅಥವಾ ಅದರ ಬಂಧನ ಆಗದೇ ಇದ್ದ ಹಾಗೆ ಮಾಡುತ್ತದೆ ಇದು ಯಾವುದು ಇದು ದುಃಖಾದಿಗಳು ಯಾಕಂದರೆ ಎಲ್ಲರ ಅನುಭವ ಸಿದ್ಧವಾದದ್ದರಿಂದ ಅದನ್ನು ಮತ್ತೆ ಹೇಳಬೇಕಾಗಿಲ್ಲ ಅದು ಸಿದ್ಧ ಆದ್ದರಿಂದ ಯಾವ ದುಃಖಾದಿಗಳ ಮಧ್ಯದಲ್ಲಿಯೇ ಯಾವಾಗಲೂ ನಾವಿದ್ದೇವೆ ಅದನ್ನೇ ಅನುಭವಿಸ್ತಾ ಇದ್ದೇವೆ ಈ ಉದಾಹರಣೆಗೆ ಬಹಳ ಶಖೆ ಆಗ್ತಾಯಿದೆ ಎಲ್ಲರೂ ಕೂತಿದ್ದಾರೆ ಒದ್ದಾಡ್ತಾ ಇದ್ದಾರೆ ಏನಪ್ಪ ಈ ಪರಿಸ್ಥಿತಿ ಯಾವಾಗ ಹೋಗೋದಿದು ಅಂತ ಈ ಪರಿಸ್ಥಿತಿ ಅಂದರೆ ಯಾವ ಪರಿಸ್ಥಿತಿ ಅಂತ ಕೇಳಬೇಕಾಗಿಲ್ಲ ಯಾಕಂದರೆ ಎಲ್ಲರೂ ಒದ್ದಾಡ್ತಾ ಇದ್ದಾರೆ ಗೊತ್ತು ಈ ಸಖೆಯಾಗುವ ಪರಿಸ್ಥಿತಿ ಅಂತ ಅರ್ಥ ಫ್ಯಾನ್ ಹಚ್ಚಿ ಬೇಸಿನ ತೆಗೆದುಕೊಂಡು ಬನ್ನಿ ಹೋಗುತ್ತೆ ಆವಾಗ ಈ ಪರಿಸ್ಥಿತಿ ಇರೋದಿಲ್ಲ ಈ ಪರಿಸ್ಥಿತಿ ಅಂದರೆ ಸಾಕು ಅರ್ಥವಾಗುತ್ತೆ ಹೇಳಬೇಕಾಗಿಲ್ಲ ಹಾಗೆ ಎಲ್ಲರೂ ದುಃಖವನ್ನು ಅನುಭವಿಸುವ ಪ್ರಪಂಚದ ಮಧ್ಯದೊಳಗಿದ್ದಾಗ ಮತ್ತೆ ಅದನ್ನು ಹೇಳೋದೇನು ಏತತ್ ಅದಕ್ಕೆ ಶ್ರೀಮದಾಚಾರ್ಯರು ತಂತ್ರ ನಿರುಕ್ತ ಎಂಬ ಪ್ರಮಾಣ ಕೊಡ್ತಾರೆ ದುಃಖಾದಿ ಕ್ವಚಿತ್ ವಿಶ್ವಂ ಕೆಲವು ಕಡೆಗೆ ಇಡೀ ಪ್ರಪಂಚವನ್ನೇ ಏತತ್ ಅಥವಾ ಇದಂ ಎಂಬ ಶಬ್ದದಿಂದ ಕರೆಯೋದುಂಟು ಅದನ್ನು ಅನುವ್ಯಾಖ್ಯಾನದಲ್ಲಿ ಕಾಣುತ್ತೇವೆ ಅಸ್ಯೋದ್ಭವಾದಿದಂ ಅಸ್ಯ ಅಷ್ಟೆ ಜಗತ್ ಇನ್ನು ಕೆಲವು ಕಡೆಗೆ ಎಲ್ಲರಿಗೂ ಪ್ರತ್ಯಕ್ಷ ಸಿದ್ಧನಾಗದಿದ್ದರೂ ಪ್ರಮಾಣ ಸಿದ್ಧನಾದ ಪರಮಾತ್ಮನನ್ನು ಏತತ್ ಶಬ್ದದಿಂದ ಕರೆಯೋದುಂಟು ಏತತ್ ಎಲ್ಲರಿಗೂ ಪ್ರಮಾಣ ಪ್ರಮಿತನಾದದ್ದರಿಂದ ಪರಮಾತ್ಮನನ್ನು ಏತಥ ಅಂತ ಉಪನಿಷತ್ತು ಕರೀತದೆ ನಿಂದ್ಯವಾದ ದುಃಖಾದಿಗಳನ್ನು ಏತಥ ಅಂತ ಕರೆಯೋದುಂಟು ಇತಿ ತಂತ್ರ ಬಾಹ್ಯಾಂತಃಕರಣಂ ಜ್ಞಾನಂ ನಾಶ್ಯತಿ ಮುಕ್ತಿಗೆ ಸ್ವರೂಪ ಜ್ಞಾನ ತೋ ಭೋಗಾನ್ ಭುಕ್ತೆ ಮುಕ್ತೋ ಭುಂಕ್ತೇಯ ಚೇಷ್ಟತಃ ಇದು ಮುಕ್ತಿ ತತ್ವೇ ಬಾಹ್ಯಾಂತಃಕರಣಜನ್ಯವಾದ ಜ್ಞಾನ ಇದು ಇರೋದಿಲ್ಲ ಆದರೆ ಸ್ವರೂಪ ಜ್ಞಾನ ಮೋಕ್ಷದಲ್ಲಿಯೂ ಇರುತ್ತದೆ ಯಾವುದೇ ಚಿ ಮನಸ್ಸೇ ಇರೋದಿಲ್ಲ ಅಂದರೆ ಭೋಗ ಇರೋದಿಲ್ಲ ಅಂತ ಭಾವಿಸಬೇಡಿ ಭೋಗ ಇದೆ ಬಾಹ್ಯ ಮನಸ್ಸಿಲ್ಲ ಬಾಹ್ಯ ಭೋಗ ಇಲ್ಲ ಸ್ವರೂಪ ಮನಸ್ಸಿದೆ ಸ್ವರೂಪ ಭೋಗ ಅವಶ್ಯವಾಗಿ ಮೋಕ್ಷದಲ್ಲಿಯೂ ಉಂಟು ವೈಶಾರದೀ ಸಾತಿವಿಶುದ್ಧಬು ಧ್ವನೋತಿ ಮಾಂ ಗುಣ ಸಂಪ್ರಸೂತಿ ಗುಣಶ್ಶ ಸಂದ್ಯದ್ಯ ಮೇತತ್ ಸ್ವಯಂ ಶಾಮ್ಯತ್ಯಸ್ಯಾರ್